अवतार वसुदेवसुतं देवं ಅವರವರಿಷ್ಠ देवकी ವಸುದೇವಸುತಾಡೂರರ್ದನ ದೇವೀ ಪರಮೇ जयति वचन रचन ಜಯತಿ ಜಗತಿ ಮಾಯ ವಚನ ಕೇವಲ ಚಾಕಲಯ್ಯ ಧ್ರವ ಪದಿಯಾ ಯತ್ೃಪಾಧ್ರಕಲಕುಶಲ ಪಾತ್ರ ಬ್ರಹ್ಮಪುತ್ರಸ್ ಸುಮಾರು ಐದು ವಾರಗಳಾದ ಮೇಲೆ ಪುನಃ ಇಲ್ಲಿ ಚೈತನ್ಯ ಭವನದಲ್ಲಿ ಸೇರಿದ್ದೇವೆ ನಾರದ ಭಕ್ತಿ ಸೂತ್ರದಲ್ಲಿ ಎಂಬತ್ತು ಎಂಬತ್ತೊಂದು ಸೂತ್ರಗಳು ಆಗಿದ್ದವು ನಾರದರು ತ್ರಿ ಸಪ್ತಿಯ ಭಕ್ತಿರೇವ ಗರಿಯಸಿ ಭಕ್ತಿರೇವ ಗರಿಯತಿ ಈ ಭಕ್ತಿಶಾಸ್ತ್ರವನ್ನು ಇಲ್ಲಿವರೆಗೂ ಅವರು ವಿಧ ವಿಧವಾಗಿ ಎಂಬತ್ತು ಸೂತ್ರಗಳಲ್ಲಿ ವರ್ಣಿಸ್ತಾರೆ ಭಕ್ತಿ ಅಂತ ಹೇಳಿದ್ರೆ ಏನು ಅದಕ್ಕಿರ್ತಕ್ಕಂತಹ ಸಾಧನ ಮಾರ್ಗಗಳು ಯಾವುವು ಮತ್ತು ಎಷ್ಟು ಥರದ ಭಕ್ತಿ ಎರಡು ರೀತಿಯ ಭಕ್ತಿ ಪರಾಭಕ್ತಿ ಮತ್ತು ಅಪರಾಭಕ್ತಿ ಅದನ್ನು ಕೂಡ ವರ್ಣಿಸಿ ಆಯಿತು ಇದಾದ ನಂತರ ಪುನಃ ಮಧ್ಯದಲ್ಲೂ ಕೂಡ ಅವರು ಭಕ್ತಿಶಾಸ್ತ್ರವನ್ನೇ ಅವಲಂಬಿಸಬೇಕು ಭಕ್ತಿರೇವ ಗರಿಯಸಿ ಭಕ್ತಿರೇವ ಗರಿಯತಿ ಅಂತಲೂ ಜ್ಞಾನ ಕರ್ಮ ಯೋಗ ಈ ಎಲ್ಲ ಮಾರ್ಗಗಳಿಗಿಂತಲೂ ಕೂಡ ಭಕ್ತಿಯೋಗವೇ ಶ್ರೇಷ್ಠ ಅನ್ನೋದನ್ನ ಪ್ರತಿಜ್ಞೆ ಮಾಡ್ತಾ ಪುನಃ ಈಗ ಅಂತ್ಯದಲ್ಲೂ ಕೂಡ ತ್ರಿ ಸತ್ಯ ಭಕ್ತಿರೇವ ಗಡಿಯತಿ ಭಕ್ತಿರೇವ ಗಡಿಯತಿ ಅನ್ನುವಂತಹ ಸೂತ್ರವನ್ನು ಎಂಬತ್ತನೆಯ ಸೂತ್ರವಾಗಿ ಅವರು ಉಪಯೋಗಿಸಿದ್ದಾರೆ ಮಹರ್ಷಿಗಳು ಇದಾದ ನಂತರ ಮುಂದಿನ ಸೂತ್ರದಲ್ಲಿ ಎಂಬತ್ತೆರಡನೆಯ ಸೂತ್ರದಲ್ಲಿ ಭಕ್ತಿ ಒಂದೇ ಆದರೂ ಕೂಡ ಯಾವಾಗ ಅದು ವಿವಿಧ ಭಕ್ತರ ಹೃದಯದಲ್ಲಿ ಆವಿರ್ಭಾವಗೊಳ್ಳುತ್ತದೆಯೋ ಆ ವಿವಿಧ ಭಕ್ತರು ತಮ್ಮ ಆರಂಭಿಕ ಹಂತ ಸಾಧನೆಯ ಆರಂಭಿಕ ಹಂತದಲ್ಲಿ ಯಾವ ಮಾರ್ಗವನ್ನ ಅನುಸರಿಸಿ ಆ ಪರಮಾತ್ಮವನ್ನು ಮೂಡಲಿಕ್ಕೆ ಪ್ರಯತ್ನ ಪಟ್ಟಿದರೋ ವಿವಿಧ ಭಾವಗಳಿಂದ ಆ ಭಾವದಲ್ಲೇ ಆಯಾ ಭಾವದಲ್ಲೇ ಆ ಒಂದೇ ಭಕ್ತಿ ಒಂದೇ ಭಕ್ತಿ ಆಯಾ ಭಾವದಲ್ಲಿ ವಿವಿಧ ರೀತಿಯಾಗಿ ತೋರಿಕೊಳ್ಳುತ್ತದೆ ವಿವಿಧ ರೀತಿಯಾಗಿ ತೋರಿಕೊಳ್ಳುತ್ತದೆ ಹೇಗೆ ಈ ಜ್ಞಾನ ಅಂತಕ್ಕಂಥದ್ದು ಜ್ಞಾನಿಗಳ ಮನಸ್ಸಿನಲ್ಲಿ ಬಂದಾಗ ಆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಅದು ಒಂದೇನೆ ಅದು ಹಲವು ಇರಲಿ ಸಾಧ್ಯವಿಲ್ಲ ಆದರೂ ಕೂಡ ಆ ಬೇರೆ ಬೇರೆ ಋಷಿಗಳು ಯಾರ ಹೃದಯದಲ್ಲಿ ಆ ಜ್ಞಾನ ಉತ್ಪತ್ತಿಯಾಗಿದೆಯೋ ಪುನಃ ಅವರು ಜನರಿಗೆ ಬೋಧಿಸುವಾಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬೋಧಿಸ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೋಧಿಸ್ತಾರೆ ಹೀಗಾಗಿ ವೇದಗಳು ಋಗ್ವೇದ ಏನು ಹೇಳ್ತದೆ ಅಂತಂದ್ರೆ ಏಕಮಂಥ ವಿಪ್ರಾಹ ಬಹುಧಾ ವದಂತಿ ಸತ್ಯ ಒಂದೇ ಅಲ್ಲಿ ಭಗವಂತ ಅಥವಾ ಪರಮಾತ್ಮ ವಸ್ತು ಅಂತಕ್ಕಂಥದ್ದು ಬೇರೆ ಬೇರೆ ಇಲ್ಲ ಆದರೆ ನಮ್ಗೆ ಜಗತ್ತಿನಲ್ಲಿ ವಿವಿಧ ರೀತಿಯ ಬೋಧನೆಗಳು ಕಾಣಿಸ್ತಾ ಇದೆಯಲ್ಲ ಒಬ್ಬೊಬ್ಬರ ಆಚಾರ್ಯರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರ ಋಷಿಗಳು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಅಂದ್ರೆ ಆ ಒಂದೇ ಸತ್ಯವು ಹೊರಗಡೆ ಬರಬೇಕಾದ್ರೆ ಯಾವ ಒಂದು ಚಾನಲ್ ಅಂತ ಹೇಳ್ತೇವಲ್ಲ ಕಾಲುವೆ ಹೊರಗಡೆ ಬರ್ತದೆ ಆಯಾ ಸಂಸ್ಕಾರದಿಂದ ಅದು ರಂಜಿತವಾಗಿರ್ತದೆ ಆಯಾ ಸಂಸ್ಕಾರದಿಂದ ಅದು ರಂಜಿತವಾಗಿರ್ತದೆ ಅದು ಅಂಟಿಕೊಂಡು ಬರೋದ್ರಿಂದ ಸತ್ಯವೊಂದೇ ಕಾರಣವಾಗ ಇದೇನಿದು ಇವರು ಬೇರೆ ರೀತಿಯಲ್ಲಿ ಹೇಳ್ತಾ ಇದರಲ್ಲ ನೀವು ಆಚರಣೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಕೊನೆಗೆ ನೀವು ಮುಟ್ಟುದು ಗುರಿ ಮುಟ್ಟುದು ಒಂದೇ ಕಡೆ ಅದು ಹೇಗೆ ಸಾಧ್ಯವಾಯಿತು ಅಂದ್ರೆ ಸತ್ಯ ಒಂದೇ ಎರಡಾದ ಮಾರ್ಗಗಳು ಹಲ್ಲ ಅವರವರ ಮನಸ್ಸಿನ ಸಂಸ್ಕಾರಕ್ಕೆ ತಕ್ಕಂತೆ ಮಾರ್ಗಗಳು ಮುಟ್ಟು ಗುರಿ ಒಂದೇ ಹಾಗೆ ಇಲ್ಲೂ ಕೂಡ ಮೂಲ ವಸ್ತು ಆ ಪರಮಾತ್ಮ ಅಧಿವ್ಯಕ್ತಿಯಾದಂತಹ ಭಕ್ತಿ ಅಂತಕ್ಕಂಥದ್ದು ಒಂದೇ ಅದರಲ್ಲೂ ವೈವಿಧ್ಯತೆ ಇಲ್ಲ ಆದರೂ ಕೂಡ ಆ ಭಕ್ತಿ ಅಂತಕ್ಕಂಥದ್ದು ಪ್ರಕಾಶವಾಗುತ್ತಲ್ಲ ಹೊರಗಡೆ ಪ್ರಕಾಶವಾಗುತ್ತಲ್ಲ ಪ್ರಕಾಶ್ ವಾದಿ ಪಾತ್ರೆ ಅನ್ನುವಂಥ ಒಂದು ಉತ್ತರವನ್ನು ನೋಡಿದ್ದೇವೆ ಈ ಭಕ್ತಿ ಅಂತಕ್ಕಂಥದ್ದು ಎಲ್ಲೋ ಕೆಲವು ಪಾತ್ರೆ ಅಂದ್ರೆ ಆ ವ್ಯಕ್ತಿ ವೈಶಿಷ್ಟ್ಯದಲ್ಲಿ ಅಭಿವ್ಯಕ್ತಗೊಳ್ತದೆ ಭಕ್ತರ ಮೂಲಕ ಪಾತ್ರ ಅಂತ ಹೇಳ್ತೇವೆ ಸತ್ಪಾತ್ರ ದುಷ್ಪಾತ್ರ ಅಂತ ನಾವು ಉಪಯೋಗ್ತೀವಲ್ಲ ಶಬ್ದವನ್ನ ಪಾತ್ರ ಅಂದ್ರೆ ಆ ವ್ಯಕ್ತಿ ಯಾರಲ್ಲಿ ಭಕ್ತಿ ಅಭಿವ್ಯಕ್ತಿಗೊಳ್ಳುತ್ತದೆ ಅಂತ ವ್ಯಕ್ತಿ ಅವನ ಒಂದು ಭಗವಂತನ ಕುರಿತಾದಂತಹ ಯಾವ ಒಂದು ಅಭಿವ್ಯಕ್ತಿ ಇದೆಯೋ ಆ ಅಭಿವ್ಯಕ್ತಿಗಳನ್ನ ಈ ನಾರರು ಹೇಳ್ತಾ ಇದ್ದಾರೆ ಯಾಕೆಲ್ಲಿ ಇದನ್ನೆಲ್ಲ ಹೇಳಬೇಕಾಯಿತು ಅಂತ ಹೇಳಿದ್ರೆ ಇವೆಲ್ಲ ಅಭಿವ್ಯಕ್ತಿಗಳು ಯಾರ್ಯಾರಲ್ಲಿ ಕಾಣ್ತದೆಯೋ ಹೇ ಮಾನವ ತಿಳ್ಕೋ ಅವರಲ್ಲಿರ್ತಕ್ಕಂಥದ್ದು ಅದೊಂದೇ ಭಕ್ತಿ ಅವರಲ್ಲಿ ವ್ಯತ್ಯಾಸವಿಲ್ಲ ಅನ್ನುವಂತಹ ಒಂದು ಅಂಶವನ್ನು ನಮ್ಮ ತಲೆಯಲ್ಲಿ ಹಾಕ್ಲಿಕ್ಕೆ ಇದೆ ಹೋದ್ರೆ ನಾವೇನು ಹೇಳ್ತೇವೆ ಈ ಆಚಾರ ಈ ರೀತಿ ಹೇಳ್ತಾ ಇದ್ದಾರೆ ಅದ್ರಲ್ಲಿ ಇವರು ಶ್ರೇಷ್ಠ ಈ ಆಚಾರ ಭಾವ ಈ ರೀತಿ ಇದೆ ಹೀಗಾಗಿ ಅವ್ರು ಇವರಿಗಿಂತ ಕನಿಷ್ಠ ಶ್ರೇಷ್ಠತೆ ಹಾಗೂ ಕನಿಷ್ಠತೆಯ ಭಾವ ಸಲ್ಲದು ಕೂಡ ಯಾಕೆ ಅಂತ ಹೇಳಿದ್ರೆ ಒಂದೇ ವಸ್ತು ವಿವಿಧ ರೀತಿಯಲ್ಲಿ ಕೋರಿಕೊಳ್ತಾನೆ ಯಾವುದೋ ಗುಣಮಾಹಾತ್ಮ್ಯಾ ಶಕ್ತಿ पूजा रूपूक्ति स्मरणा दाससख्या वास्तव का आत्मनिवेदनाशक्ति तरव विरहा अभी एक ಮೂಲ ರೂಪ ಒಂದೇ ರೂಪ ಏಕದ ಒಂದೇ ರೀತಿ ಅಪಿ ಹೀಗಿದ್ರೂ ಕೂಡ ಏಕಾದಶದ ಭಾವತಿ ಹನ್ನೊಂದು ರೀತಿಯಾಗಿ ಎಲ್ಲಿ ತೋರ್ಕೊಳ್ತದೆ ಹೊರಗಡೆ ತೋರ್ಕೊಳ್ತದೆ ಹನ್ನೊಂದು ರೀತಿಯಾಗಿ ಏನದು ಅಂದರೆ ಮೊಟ್ಟ ಮೊದಲನೇದಾಗಿಯೇ ಇನ್ನೊಂದು ವಿಷಯವನ್ನು ನಾವಿಲ್ಲಿ ಗ್ರಹಿಸಬೇಕು ಎಲ್ಲದರಲ್ಲೂ ಸಾಮಾನ್ಯ ಒಂದು ಪದ ಇದೆ ಈ ಎಲ್ಲ ಬೇರೆ ಬೇರೆ ಈ ಭಕ್ತಿ ಆವಿರ್ಭಾವವಾಗುವಂತಹ ಏನು ಹನ್ನೊಂದು ವಿಧ ಇದೆಯೋ ಒಂದೇ ಒಂದು ಪದ ಕಾಮನ್ ಆಗಿದೆ ಯಾವುದೇ ಆಸಕ್ತಿ ಶಕ್ತಿ ಅಂದರೆ ಅಟ್ಯಾಚ್ಮೆಂಟ್ ಅಂತ ಶಕ್ತಿ ಅಂದರೆ ಅಟ್ಯಾಚ್ಮೆಂಟ್ ಆಸಕ್ತಿ ಅಂದರೆ ಂತಹ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಈ ಇಲ್ಲಿ ಹೇಳಿರುವಂತಹ ಏನೇನು ಆಸಕ್ತಿಗಳಿದೆಯೋ ಈ ಆಸಕ್ತಿಯ ಉದ್ದೇಶ ಅಥವಾ ಮುಖ್ಯ ವಿಷಯ ಪ್ರಪಂಚವಾಗಿದ್ರೆ ನಮ್ಮನ್ನು ಮೃತ್ಯುವಿನ ಕಡೆಗೆ ಒಯ್ಯುತ್ತದೆ ಆದರೆ ಈ ಆಸಕ್ತಿಯ ವಿಷಯ ಪರಮಾತ್ಮನಾಗಿದ್ದರೆ ನಮ್ಮನ್ನು ಅಮೃತತ್ವದೊಡೆಗೆ ಒಯ್ಯುತ್ತದೆ ಹೀಗಾಗಿ ಇಲ್ಲಿ ಆಸಕ್ತಿ ಎನ್ನುವಂತಹ ಶಬ್ದವನ್ನ ನಾಡದವರು ಅತ್ಯಂತ ಚಾಕಚಕತಿಯನ್ನು ಬೆಳೆಸಿದ್ದಾರೆ ನಮ್ಮ ಕೋರಿ ಮನುಷ್ಯರೇ ಆಸಕ್ತಿ ಇಡಿ ಆಸಕ್ತಿ ಬೇಕು ಯಾರಾದರೂ ನಿಮಗೆ ಇದರಲ್ಲಿ ಹೇಳಿದ್ರೆ ಪ್ರವಚನಗಳಲ್ಲಿ ಬಿಡಿ ಆಸಕ್ತಿ ಬಿಡಿ ಅವರು ಬಿಡಿ ಇವರು ಬಿಡಿ ಅಂದ್ರೆ ಫಸ್ಟ್ ಕೇಳಿ ನೀವು ಬಿಟ್ಟಿದ್ದೀರಾ ಅಂತ ಆಸಕ್ತಿ ನಿಮ್ಗೆ ನೇವಕ ಅಲ್ಲ ಗೆಟ ಅಂದ್ರೆ ಹೋಗೋದಕ್ಕೆ ನಿಮಗೆ ಗೊತ್ತಿಲ್ಲ ಅದು ಹೇಗೆ ಬಂದಿದೆ ಅಂತ ಹಾಗಿದ್ರೆ ಏನ್ ಮಾಡ್ಬೇಕೀಗ ಅಂದ್ರೆ ತಿರುಗಿ ತಿರುಗಿಸ್ಬೇಕಂತ ಆಸಕ್ತಿಯನ್ನ ನಿಧಾನವಾಗಿ ತಿರುಗಿಸ್ಬೇಕು ಅದನ್ನು ಶ್ರೀರಾಮಕೃಷ್ಣರು ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿ ದಿಕ್ಕನ್ನು ತೆರೀತಕ್ಕಂಥ ಮೋಡ ಪಿರಿಯ ದೇವ ಅಂತ ಬೆಂಗ್ರಾದಿಂದ ಮೋಡ ಅಂದ್ರೆ ದಿಕ್ಕು ಆ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಇದು ಎಷ್ಟು ಪ್ರಬಲವಾದಂತಹ ಒಂದು ನದಿ ಅಂದ್ರೆ ಗಂಗೆ ಈ ಆಸಕ್ತಿ ಅಂತಕ್ಕಂಥದ್ದು ಹರಿತಾ ಇದೆ ಪ್ರಭದವಾಗಿ ನೀವು ನೋಡಿರ್ಬೇಕು ಯಾರು ಈ ದೇವಪ್ರಯಾಗ ಕರ್ಣಪ್ರಯಾಗ ಅದರಲ್ಲಿ ಭಾಗೀರಥಿಯನ್ನು ನೋಡಿರುತ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ರುದ್ರ ಮನೋಹರ ಮನೋಹರವೂ ರುದ್ರವೂ ಹಾಗಿದ್ರೆ ಅಂತಹ ಒಂದು ಶಕ್ತಿಯನ್ನ ಭಗವಂತನ ಭಗವಂತನಿಗೆ ಹೇಗೆ ತಿರುಸುವುದು ಅಭಿಮುಖವಾಗಿಸುವುದು ಅಂದರೆ ಅದರ ಸೀಕ್ರೆಟು ಕೂಡ ಭಗವಂತ ಇಲ್ಲೇ ಎಲ್ಲ ಕೊಟ್ಬಿಡಿದಾಗ ಕೊಟ್ಬಿಡಿದ್ದಾರೆ ಸಾಧನ ಮಾರ್ಗಗಳು ಅನೇಕ ಸಾಧನ ಮಾರ್ಗಗಳು ಅನೇಕ ಗುರಿ ಒಂದೇ ಭಗವಂತ ಇದೆಲ್ಲ ಹಾಗೆ ಮೊಟ್ಟ ಮೊದಲೆಯದಾಗಿ ಈ ಈ ಆಸಕ್ತಿ ಬೆಳೀತಕ್ಕಂಥದ್ದು ಪ್ರಪಂಚದಲ್ಲೂ ಕೂಡ ಹೇಗೆ ಅಂದರೆ ಯಾವುದಾದ್ರೂ ವ್ಯಕ್ತಿಯ ಅಥವಾ ವಸ್ತುವಿನ ಗುಣ ಮತ್ತು ಮಹಾತ್ಮ್ಯವನ್ನು ಕೇಳುವ ತೊಂದಿಗೆ ಕಿವಿಯ ಮೂಲಕ ಇಳಿತಾನ ಕಿವಿ ಮೂಲಕ ಗುಣ ಇಲ್ಲಿ ನಾಮವನ್ನು ನಾಮ ನಾಮಾಸಕ್ತಿಯನ್ನು ಹೇಳಿಲ್ಲ ಅದು ಬೇರೆ ನಾಮ ಇಲ್ಲಿ ಗುಣ ಮತ್ತು ಮಾಹಾತ್ಮ್ಯ ಅಂತ ಇಂಥವ್ರು ಹೀಗೆ ಇಂಥವ್ರು ಹಾಗೆ ಅವರ ಮಾಹಾತ್ಮ್ಯ ಇದು ಅವರ ಗುಣ ಇದು ಹೀಗೆ ಅಂತ ಹೇಳಿ ನಾವು ಮಾತಾಡ್ಕೊಳ್ತಿರಲ್ಲ ಜಗತ್ತಿನಲ್ಲಿ ಹಾಗೇನಾಗುತ್ತೆ ಅಂತ ಹೇಳಿದ್ರೆ ಆಯಾ ವ್ಯಕ್ತಿಯ ಕುರಿತಾದಂತಹ ಆಸಕ್ತಿ ಅಥವಾ ದ್ವೇಷ ಎರಡು ಹೊಟ್ಟುವಂತಹ ಸಾಧ್ಯತೆ ಇತ್ತು ಆ ಗುಣ ನಮಗೆ ಹಿಡಿದೇ ಹೋದ್ರೆ ತ್ಯಾಗಿಯಾಗದೆ ಹೋದ್ರೆ ಹೇಳ್ತಾರಲ್ಲ ನಕ್ಷತ್ರ ಕೂಡಿ ಬರದೆ ಹೋದ್ರೆ ನನಗೂ ಒಂದು ಯಾಕೋ ನಕ್ಷತ್ರ ಸಿರಿ ಬರ್ತಾ ಇಲ್ಲ ಮಹಾರಾಜ ನನಗೆ ದಿನ ಬೆಳೆದಾದರೆ ಇಲ್ಲ ಹಾಗೆ ಅಲ್ಲಿ ದ್ವೇಷಕ್ಕೂ ಎಡೆ ಪ್ರೀತಿಗೂ ಎಡೆ ಆದರೆ ಇಲ್ಲಿ ಆ ಭಗವಂತನ ಗುಣ ಭಗವಂತನ ಮಹಾತ್ಮ್ಯ ಅದು ಅದುಲನೀಯ ಅನೌಪಮ್ಯ ಯಾವ ಉಪಮೆಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಪರಮ ಮಂಗಳಕರವಾದಂತಹ ಗುಣಗಳು ಅನಂತ ಕಲ್ಯಾಣ ಗುಣ ಗಣ ಸಂಪನ್ನ ಭಗವಂತ ಅನಂತ ಕಲ್ಯಾಣ ಮಯ ದುಷ್ಟ ಗುಣಗಳಿಲ್ಲ ಅಲ್ಲಿ ಕಲ್ಯಾಣಮಯ ಗುಣ ಮಂಗಳಕರವಾದಂತಹ ಗುಣ ಯಾವ ಗುಣವನ್ನ ನಾನು ಪ್ರಾತಸ್ಮರಣೆ ಮಾಡ್ತೇನೆ ಅವು ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿಗೆ ನಾನು ಶುದ್ಧನಾದ ಸ್ನಾನ ಮಾಡಿದ್ರು ಬೆಳಿಗ್ಗೆ ಶುದ್ಧನಾದ ಯಾಕೆ ಅಂತ ಹೇಳಿದ್ರೆ ಅಷ್ಟು ಶುದ್ಧವಾದಂತಹ ಗುಣಗಳು ಕಲ್ಯಾಣ ಗುಣ ಅನಂತವಾಗಿವೆ ಅದು ಅನಂತ ಕಲ್ಯಾಣ ಗುಣ ಗಣ ಅವುಗಳ ಸಮೂಹ ಅದರಿಂದ ಕೂಡಿರತಕ್ಕಂಥ ಸಂಪನ್ನ ನಾವು ಅದನ್ನು ಕುರಿತು ಚಿಂತಿಸಬೇಕೇ ಹೊತ್ತು ಬೆಳಗಾದ ತಕ್ಷಣ ಅವನು ಹೀಗೆ ಇವನು ಹಾಗೆ ಅಂತ ಹೇಳಿ ಅವನ ದೋಷವನ್ನು ಚಿಂತಿಸುವುದಲ್ಲ ಯಾವುದು ನಮ್ಮನ್ನು ಕಟ್ಟ ಹಾಕ್ತದೆಯೋ ಬಂಧಿಸ್ತದೆಯೋ ಅದನ್ನು ಕುರಿತು ಚಿಂತಿಸುವುದಲ್ಲ ಯಾವುದು ನಮ್ಮನ್ನು ಮೇಲಕ್ಕೆತ್ತದೆಯೋ ಯಾವುದು ನಮ್ಮನ್ನ ತಕ್ಷಣ ಮುಕ್ತನನ್ನಾಗಿ ಮಾಡ್ತದೆಯೋ ಅದನ್ನು ತಿಳಿಸತಕ್ಕ ನೋಡಿ ಪ್ರತಿನಿತ್ಯ ದಿನ ಬೆಳಗಾವ ಈ ಅಭ್ಯಾಸವನ್ನು ಮಾಡಿಕೊಳ್ಳಿ ಆ ಭಗವಂತನ ಕಲ್ಯಾಣ ಗುಣವನ್ನ ಅವನ ಮಹಾತ್ಮಿ ಯಾವುದಾದ್ರೂ ಒಂದು ಮಹಾತ್ಮಿಯನ್ನ ನೆನಪಿಗೆ ತೆರೆದುಕೊಳ್ಳುವುದು ಮಾಡುವುದು ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅದರಲ್ಲಿ ಆಸಕ್ತಿಗಳಿಗುತ್ತೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಇಷ್ಟವಿದೆಯೋ ಇಲ್ಲವೋ ಇಷ್ಟವಿದೆಯೇ ಇಲ್ಲವೋ ನಮ್ಮ ಮನಸ್ಸು ಅದಾಗಲೇ ಅವನ ಗುಣ ಹಾಗೂ ಮಾಹಾತ್ಮವನ್ನು ಚಿಂತಿಸಿದಾಯಿತು ನಮಗೆ ಆಶ್ಚರ್ಯವಾಗ ಹೌದು ಅದು ಅದು ಹೇಗೆ ತುಂಬ ಸ್ವಾರಸ್ಥ್ಯಕರವಾಗಿರ್ತದೆ ಅದು ಮಾಡಿ ಹೋದರೆ ಗೊತ್ತಾಗುತ್ತೆ ನಮಗೆ ಮಾಡಿ ಹೋದ್ರೆ ಗೊತ್ತಾಗುತ್ತೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಹಾಗೆ ಈ ಇಷ್ಟವಿಲ್ಲದೆಯೂ ಕೂಡ ಅದು ಒತ್ತರಿಸಿ ಮೇಲ್ಗಡೆ ಬಂದಾಗ ಒತ್ತರಿಸಿ ಮೇಲ್ಗಡೆ ಬಂದಾಗ ಅಂತಹ ಭಾವನೆಗಳು ಆ ಗುಣ ಆ ಮಹಾತ್ಮ್ಯ ಆವಾಗ ಒಂದು ಹಿಡಿತಕ್ಕೆ ಬಂತು ಅಂತ ಅರ್ಥ ಒಂದು ಹಿಡಿತಕ್ಕೆ ಬಂತು ಅಂತ ಅರ್ಥ ಅದರಲ್ಲಿ ಆಸಕ್ತಿ ಬೆಳಿಬರ್ತದೆ ಆಸಕ್ತಿ ಬೆಳಿಬ್ದು ಆಸಕ್ತಿ ಅದು ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಆಸಕ್ತಿ ಬಂದ್ಬಿಡ್ತದೆ ಇದು ಯಾರು ಅಂತ ಹೇಳಿದ್ರೆ ಉದಾಹರಣೆ ಕೊಡೋದಾದ್ರೆ ನಮ್ಮ ಈ ಗ್ರಂಥಕರ್ತೃ ಯಾರಿದ್ದಾರೆ ಅವರು ಅದಕ್ಕೆ ಪರಮ ಉದಾಹರಣೆ ದೇವರ್ಷಿ ನಾರದು ಸತತವಾಗಿ ಆ ಭಗವಂತನ ಗುಣಗಾನವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಎಲ್ಲ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಅವರು ಅದರಲ್ಲೇ ರುಚಿ ಒಮ್ಮೆ ಒಂದು ನಿಮಿಷವಾದರೂ ಕೂಡ ಅವರಿಗೆ ಆ ಭಗವಂತನ ಕುರಿತಾದಂತಹ ಗುಣ ಹಾಗೂ ಮಹಾತ್ಮೆಯನ್ನು ಮರಿಲಿಕ್ಕೆ ಹಾಕ್ತಾ ಇರಲಿಲ್ಲ ಅವರು ತಲೆಯಿಂದ ಹೋಗ್ತಾ ಅದು ಆಮೇಲೆ ವೇದವ್ಯಾಸರು ಅವರ ಶಿಷ್ಯರು ಯಾರಿಗೆ ಭಕ್ತಿಯನ್ನ ಉಪದೇಶ ಮಾಡಿದ್ರೋ ನಾರದರು ಅವರು ಹದಿನೆಂಟು ಪುರಾಣಗಳನ್ನ ಬರೆಯುವಂತಹ ಸಂದರ್ಭದಲ್ಲಿ ಅನೇಕ ಪುರಾಣಗಳನ್ನ ಬರೆದಾಗ ಅವ್ರೂ ಕೂಡ ಅವರು ಒಂದು ಒಮ್ಮೆ ಸುಮ್ಮನೆ ಹೀಗುತ್ತಿದ್ರು ಬರೆದಿದ್ದಾರೆ ಮ್ಲಾನವದರಾಗಿ ಹೀಕೋತಿದ್ದಾರೆ ನಾರದರು ಬಂದು ಏನಾಯಿತು ನಿಮ್ಗೆ ಇಷ್ಟು ಇವತ್ತು ಒಂಥರ ಕೂತಿದ್ದಿರಲ್ಲ ಮ್ಲಾನವದಾಗಿ ಆಗ ವ್ಯಾಸ್ಕರು ಹೇಳ್ತಾರೆ ನಾವು ಇಷ್ಟೊಂದು ಪುರಾಣಗಳನ್ನು ಬರೆದೆ ಮಹಾಭಾರತವನ್ನು ರಚಿತೆ ವೇದವನ್ನು ಕೂಡ ವ್ಯಾಸ ಮಾಡಿದೆ ಅಂದರೆ ಭಾಗ ಮಾಡಿದೆ ಇಷ್ಟಾದ್ರೂ ಕೂಡ ನನ್ನಲ್ಲಿ ಏನೋ ಆ ಕೃತಕೃತ್ಯತೆ ನನ್ನಲ್ಲಿ ಒಳಗಡೆ ಬರ್ತಾ ಇಲ್ಲ ಕೃತಕೃತ್ಯತೆ ಅಂದ್ರೆ ಏನು ಇದರ ಶಬ್ದ ನಾವು ಬಳಸ್ತೇವೆ ನಮಗೆ ಅರ್ಥ ಗೊತ್ತಿರೋದು ಯಾವುದನ್ನು ಮಾಡಬೇಕೋ ಅದನ್ನು ಮಾಡಿದಂತಹ ಕೃತ್ಯ ಕೃತ್ಯ ಕೃತ ಕೃತ್ಯಂ ಕೃತ ಏನಂತ ಯಾರಿಂದ ಮಾಡಲು ಪಡಬೇಕಾದದ್ದು ಮಾಡಿದೆಯೋ ಮಾಡಲು ಪಟ್ಟಿದೆಯೋ ಅಂತ ಯಾರಿಂದ ಮಾಡಲು ಪಡಬೇಕಾದ್ಯನಿದೆ ಮನುಷ್ಯನಿಗೆ ಮಾಡಲು ಕೊಡಬೇಕಾದ್ಯನು ಭಗವಂತನಲ್ಲಿ ಭಕ್ತಿಯನ್ನು ತಪ್ಪು ಇನ್ನೇನಿಲ್ಲ ಆಸ್ತಿ ಮಾಡಿಡೋದಲ್ಲ ನನ್ನ ಜವಾಬ್ದಾರಿಯನ್ನು ಆಸ್ತಿ ಮಾಡಿಡೋದಲ್ಲ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಮಾನವ ದೇಹ ಸಿಕ್ಕಿರುವುದು ಭಗವಂತನಲ್ಲಿ ಭಕ್ತಿಯನ್ನು ಸಂಪಾದನೆ ಮಾಡಲಿ ಅಥವಾ ಜ್ಞಾನಯೋಗಿಗಳಾದರೆ ಆ ಭಗವತ್ ವಿಷಯವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅದೇ ಮಾನವ ಜೀವಿತದ ಗುರಿ ಅದೇ ಕೃತ್ಯ ಕೃತ್ಯ ಮಾಡಬೇಕಾಗಿರ್ತಕ್ಕಂಥದ್ದು ಕೃತ ಮಾಡ್ ಕೊಟ್ಟಿದೆ ಯಾರಿಂದಲೋ ಆಗ ಅವನ ಮನಸ್ಸಿನಲ್ಲಿ ಯಾವ ಒಂದು ಆಹಾರ ತೃಪ್ತಿ ಶಾಂತಿ ಆನಂದದ ಭಾವನೆ ಉದಯವಾಗ್ತದೆಯೋ ಆಗ ಅವನು ಎದೆ ಮುಟ್ಕೊಂಡು ಹೀಗೆ ಹೇಳ್ತಾನೆಯೋ ಅದು ಕೃತಕತೆ ಇದು ಕೃತಕ ಬೇರೆ ಏನು ಅಲ್ಲ ನಾನು ಎಲ್ಲಪ್ಪ ನನ್ನ ಎಲ್ಲ ನನಗೆ ನನ್ನ ನಾಲ್ಕು ಮಗಳ ಮದುವೆಯನ್ನು ಮಾಡಿಟ್ಟಿದ್ದೇನೆ ಇನ್ನೇನು ಮಾಡಬೇಕಾಗಿಲ್ಲ ನನ್ನ ಮಗನು ಒಳ್ಳೆ ಸೆಟ್ಲಾಗಿದ್ದಾನೆ ಇನ್ನೇನು ಮಾಡಬೇಕಾಗಿಲ್ಲ ಅನ್ನೋ ಒಂದು ಕೃತಕತೆ ಅಲ್ಲ ಅದು ಕೃತಕರ್ತೆಯಲ್ಲ ಆದರೂ ಕೂಡ ಅಲ್ಲಿ ಒಂದು ಏನೋ ಒಂದು ಹಾಲು ಇರುತ್ತದೆ ಒಳ್ಳೆ ಮಾಡಬೇಕಾಗಿರೋದು ಮಾಡಿರುವುದಿಲ್ಲ ಅದನ್ನು ನಮ್ಮ ಶಾಸ್ತ್ರಕಾರ ಹೇಳ್ತಾರೆ ಏನದು ಹ್ಮ್ ಇದು ಕೇವಲ ನಮ್ಮ ಶಾಸ್ತ್ರಕಾರ ಹೇಳುದು ಆಧುನಿಕ ಮನಃಶಾಸ್ತ್ರಜ್ಞರು ಹೇಳುವುದು ಕೂಡ ಅದೇ ಅಬ್ರಹಾಮ್ ಮ್ಯಾಕ್ಸೋ ಅನ್ನುವಂಥ ಒಬ್ಬ ಆಧುನಿಕ ಮನಃಶಾಸ್ತ್ರಜ್ಞ ಅವನು ಕೂಡ ಮನುಷ್ಯರ ಬಯಕೆಗಳನ್ನ ಅವ್ರಿಗೇನೇನು ಬಯಕೆ ಇರುತ್ತೆ ಅದನ್ನ ಗ್ರೇಡ್ ಮಾಡಿ ನಾನು ಹೈರಾಣ ಅದರಲ್ಲಿ ಟಾಪ್ ಮೋಸ್ಟ್ ಏನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಈ ಎಲ್ಲ ಬೇಸಿಕ್ ನೀಡ್ಸ್ ಫಿಲ್ಅಪ್ ಆದರೆ ಅವನಿಗೆ ಅದೆಲ್ಲ ಕೊರತೆ ಇರುತ್ತೆ ಆ ಬೇಸಿಕ್ ನೀಡ್ಸ್ ಎಲ್ಲ ಕೊರತೆ ಆದ ಮೇನ್ ಮೇನ್ ಮೇನ್ ಮೇನ್ ಮೇನ್ ಮೇನ್ ಮೇನ್ ಕೊನೆಯಲ್ಲಿ ಅಂದರೆ ಸ್ಪಿರಿಚುವಲ್ ನೀಡ್ ಹ್ಞೂ ಆಧ್ಯಾತ್ಮಿಕವಾದಂತಹ ಏನೋ ಇದೆಯಲ್ಲ ಅದು ಪ್ರತಿಯೊಬ್ಬನಲ್ಲೂ ಇರುತ್ತೆ ಆಧ್ಯ ಗೊತ್ತಾಗೋದಿಲ್ಲ ನಮಗೆ ನಾವು ಅದಕ್ಕೆ ಆನ್ಸರೇ ಮಾಡೋದಿಲ್ಲ ಹಾಗೆ ಜನ್ಮ ಜನ್ಮಗಳು ಕರ್ ಕೇಳಿಸೋದೇನಾದ ಇವನ್ನ ಸ್ವಲ್ಪ ಹೊರಗಡೆ ಇರುತ್ತೆ ಬೇರೆ ಬೇರೆ ಬಯಕೆಗಳು ಹೊರಗಡೆ ಇರ್ತದೆ ಹೀಗಾಗಿ ಇಮಿಡಿಯೇಟಾಗಿ ಕೇಳಿಸುತ್ತಾರೆ ಅದು ಕೇಳಿಸ್ಲೇನ ಹೀಗೆ ಚೂಟುತ್ತದೆ ನಮ್ಮನ್ನು ಚೂಟಿ ಚೂಟಿ ನಮ್ಮನ್ನು ಆಯಾವ ಒಂದು ಯಾವ ಒಂದು ಬಯಕೆಯ ಪೂರೈಸಬೇಕು ಹೇಗೆ ಪೂರೈಸೋದು ಅನ್ನುವಂತಹ ಒಂದು ಸಾಧನ ವಿಧಾನಗಳು ತೊಡಗಿಸುತ್ತದೆ ಆದ್ರೆ ಇದು ಎಲ್ಲೋ ದೂರದಲ್ಲಿ ಒಳಗಡೆ ಇರೋದ್ರಿಂದ ಪಾಪ ಅದು ಪಿಸು ನುಡಿದ್ರು ಕೂಡ ನಮಗೆ ಅದು ಕೇಳಿಸ್ತದೆ ಆದ್ರೆ ತಾಯುವ ಸಮಯದಲ್ಲಿ ಎಲ್ಲ ಇಂದ್ರಿಯಗಳು ಒಳಗೆ ಹೋಗ್ತಾವಲ್ಲ ತನ್ನಿಂತಾನೇ ಒಳಗೆ ಹೋಗ್ತವೆ ಹೇಳ್ತಾರಲ್ಲ ಹೇಳ್ಕೊಡ್ತವೆ ಎಲ್ಲ ಕೂರ್ಮೋ ಗಾನಿಯುವ ಕೂರ್ಮೋ ತನ್ನ ಎಲ್ಲ ಅಂಗಗಳನ್ನೇ ಹೇಗೆ ಒಳಗೆ ಹೇಳ್ಕೊಡ್ತದೆಯೋ ಹಾಗೆ ಆ ಒಂದು ಜೀವಾತ್ಮ ಎಲ್ಲ ಹೊರಡೆ ಫಲಿತಾ ಇರ್ತಲ್ಲ ಆ ಎಲ್ಲ ಇಂದ್ರಿಯಗಳು ಒಳಗಡೆ ಸಾಕು ಇನ್ನ ಶಕ್ತಿ ಇಲ್ಲ ಬಾ ಯೂಸ್ಲೆಸ್ ಕಮ ಈಗ ಇನ್ನೊಂದು ಶರೀರ ಕೊಡ್ತೇನೆ ಬಾ ಅನುಭವಿಸು ಅಂತ ಸುಖ ದ ಅನುಭವಿಸು ನಿಮ್ದೇನೇನು ಬಯಕೆ ಇದೆಯೋ ಅವನು ಇನ್ನೊಂದು ಹೊಸ ಕ್ಷೇತ್ರದಲ್ಲಿ ಕ್ಷೇತ್ರ ಅಂತ ಶರೀರ ಶಾಸ್ತ್ರ ಅಲ್ಲಿ ಅನುಭವಿಸು ಬಾ ಅಂತ ಅವನು ಒಳಗಡೆ ಹೇಳ್ಕೊಡ್ತಾನೆ ಆ ಒಳಗಡೆ ಎಳಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಾಣ ಉತ್ಕ್ರಮಣ ಸಂದರ್ಭದಲ್ಲಿ ಈ ಪಿಸಿರುಡಿ ತುಂಬಾ ದೊಡ್ಡದಾಗಿ ಕರೆತ ಈ ಪಿಸಿರುಡಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ದೊಡ್ಡದಾಗಿ ಕರೆಸ ತುಂಬಾ ದೊಡ್ಡದಾಗಿ ಕೇಳುತ್ತೆ ಏನು ಮಾಡಿದೆ ನೀನು ಅಂತ ಹಾಗಾದ್ರೆ ಉತ್ತರ ಹೇಳ್ಬೇಕಾದ್ರೆ ಏನಂತ ಉತ್ತರ ಹೇಳ್ಬೇಕು ನಮಗ್ ಉತ್ತರ ಹೇಳ್ಬೇಕು ನೋಡಿ ಅಂತ ಪಕ್ಕದಲ್ಲಿ ಉತ್ತರ ಹೇಳಕ್ ಯಾರು ಇರೋದಿಲ್ಲ ಎಲ್ಲ ಬಿಟ್ಟು ಹೊಟ್ಟೋಗಿರ್ತಾರೆ ಅಥವಾ ಇದ್ರೂ ಕೂಡ ನೀವು ಏನು ಕಾಣಿಸುದಿಲ್ಲ ಕೇಳಿಸೋದಿಲ್ಲ ಏನು ಆಗೋದಿಲ್ಲ ಗುರುತು ಹಿಡಿದಿಲ್ಲ ಆ ಜನ್ಮ ಹುಟ್ಟಿದಿಂದ ನಿಮ್ಮ ಜೊತೆಗೆ ಇದ್ದವರ ಗುರುತು ಕೂಡ ಆಗುದಿಲ್ಲ ಇದು ಸ್ಥಿತಿ ಎಲ್ಲ ಉಣ್ತಿದ್ದಾರ ಶಾಸ್ತ್ರ ಆಗ ಆ ತಿಸಿನುಡಿಯನ್ನು ನಾವು ಕೇಳಬೇಕಾಗುತ್ತೆ ಅಯ್ಯೋ ನಿಂಚನೆ ಯಾಕೆ ಬಡ್ಕೊಳ್ಳಿಲ್ಲ ಅಂತ ನೀವು ಮನಸ್ಸಂದ್ರು ಕೂಡ ಅದು ಹೇಳುತ್ತೆ ನೋಡಪ್ಪ ನನ್ನ ವಾಲ್ಯೂಮ್ ಇರ್ತೇನೆ ನೀನು ಆವಾಗ ಆವಾಗ ಒಳಗೊಂದು ಕೇಳಿಸ್ಕೊಳ್ಬೇಕಾಗಿತ್ತು ನಾನಿರೋದೇ ಇಲ್ಲಿ ನೀನು ಆವಾಗವಾಗ ಸ್ವಲ್ಪ ಶಾಂತತೆಯಿಂದ ಒಳಗಡೆ ಇದ್ರೆ ನಾನು ಹೇಳೋದು ನೀನು ಕೇಳಿಸ್ತಿತ್ತು ಕೇಳಿಸ್ತಿತ್ತು ಆದ್ರೆ ನಿಂತಷ್ಟಿಲ್ಲ ಹೂಗ್ಲಿ ಬರ ಮುಂದಿನ ಕಾಲಾವಕಾಶ ಕೊಡ್ತೇನಲ್ಲ ಮುಂದಿನ ಹಳಾವಕಾಶ ಕೊಡ್ತೇನಲ್ಲ ಮುಂದಿನ ದೇಹಾವಕಾಶ ಕೊಡ್ತೇನಲ್ಲ ಅಲ್ಲಿ ಪ್ರಯತ್ನ ಮಾಡು ಅಂತ ಹೇಳ್ತಾ ಏನು ಮಾಡೋದು ಅಂತ ಅಲ್ಲಿ ಪುನಃ ಅದೇ ರೀತಿ ರಿಪಿಟೇಷನ್ ಒಂದೋ ಮರೆಗೋ ಅಥವಾ ಜಾಣವರೆಗೂ ಜಾಣ ಮರೆಯುವಂತ ಜಾಣ ತಿ ಜಾಣ ಕೊಡು ಅಂತೆಲ್ಲ ಕೇಳಿದೀವಲ್ಲ ಹಾಗೆ ಜಾಣ ಮರೆಯುವಂತ ಯಾವುದು ನೆನಪಿಟ್ಕೋಬೇಕೋ ತನಗೆ ಬೇಕಾದ್ದು ಪ್ರೇಯಸ್ಸು ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾನೆ ಶ್ರೇಯಸ್ಸು ಯಾವುದೋ ನಿಜವಾಗಿಯೂ ತನಗೆ ಬೇಕಾದದ್ದು ಅದನ್ನು ಮರ್ತೇ ಬಿಡ್ತಾನೆ ನಿಜವಾಗಿಯೂ ಬೇಕಾದ್ದು ಶ್ರೇಯಸ್ಸು ಯಾವುದು ಮನಸ್ಸಿಗೆ ಮಾತ್ರ ಬೇಕೋ ಯಾವುದು ನಿಮ್ಮ ಸಂಸ್ಕಾರಗಳ ಒಟ್ಟು ಮೊತ್ತಕ್ಕೆ ಮಾತ್ರ ಬೇಕೋ ಅದು ಪ್ರೇಮ ಅದು ಇಳಿತಾ ಇರ್ತದೆ ಸಂಸ್ಕಾರ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಎಲ್ಲ ಹೊರೆಯುತ್ತಾ ಇರ್ತದೆ ಹಾಗೆ ಅದನ್ನು ಕೇಳ್ತಾ ಇರಬೇಕು ಯಾವಾಗ ಇಲ್ಲಿ ಏನು ಹೇಳಿ ಕೊರಟೆ ಅಂತ ಹೇಳಿದ್ರೆ ಈ ವೇದವ್ಯಾಸರಿಗೆ ಕೃತಕೃಪ್ತತೆ ಇನ್ನು ಬಂದಿರಲಿಲ್ಲ ಕೃತಕೃಪ್ತತೆ ಬಗ್ಗೆ ಹೇಳ್ತಾ ಇದ್ದೇವೆ ಆ ಕೃತಕೃತೆಯನ್ನು ಉಂಟು ಮಾಡಿದಂತಹ ಮಹಾನುಭಾವರೇ ಈ ಸೂತ್ರಗಳ ಕರ್ತವ್ಯ ಋಷಿಗಳು ಅವ್ರು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲಿಯ ತನಕ ರಚಿಸಿದಂತಹ ಎಲ್ಲ ಗ್ರಂಥಗಳು ಮುಖ್ಯವಾದದ್ದು ಯಾವುದೋ ಅದೇ ಬಿಟ್ಟು ಹೋಗ್ತೀರಿ ಅದೇ ಬಿಟ್ಟು ಹೋಗ್ತೀವಿ ಯಾವುದದು ಭಕ್ತಿ ಭಕ್ತಿಯನ್ನು ಬಿಟ್ಟು ಎಲ್ಲ ಗ್ರಂಥಗಳನ್ನು ನೀವು ರಚಿಸಿದ್ದೀರಾ ಏನು ಬಂತು ಸಾರ್ಥಕತೆ ನಿಮಗೆ ಅದಕ್ಕೆ ಇಲ್ಲಿ ಎಲ್ಲ ಶುಷ್ಕವಾಗಿದೆ ಹೇಳಿ ಅಂತ ರಸ ಕಳೆದು ಹೋದಾಗಿದ್ದೀರ ನೀವು ನೀವು ನೋಡಿದ್ರೆ ರಸಗುಂದ ಇದ್ದ ಹಾಗೆ ಇರಬೇಕಾಗಿತ್ತು ಆದರೆ ನೀವು ನೋಡಿದ್ರೆ ಡೈ ಜಾಮೂನ್ ಇದ್ದಂಗಿದ್ದೀರ ಆಗ ಒಂದು ಹೊರಗಡೆ ಬರುತ್ತೆ ಅದ್ಭುತವಾದಂತಹ ಶ್ರೀಮದ್ ಭಾಗವತ ಆ ಶ್ರೀಮದ್ ಭಾಗವತವನ್ನು ಅವರು ರಚಿಸಿ ತನ್ನ ಮಗನಿಗೆ ಶಿಷ್ಯನಿಗೆ ಕೊಡ್ತಾರೆ ಅವನ ಹೆಸರು ಬರುತ್ತಿಲ್ಲ ಮುಂದೆ ಆಗ ಅವರಿಗೆ ಅದಂತ ರಚಿಸಿದ ಮೇಲೆ ಗೊತ್ತಾಗುತ್ತೆ ಆಹ ಇಲ್ಲಿ ಇನ್ನೊಂದು ಎಷ್ಟು ಪರಿಪೂರ್ಣತೆ ಇದೆ ಎಷ್ಟು ಪರಿಪೂರ್ಣತೆ ಇದೆ ಅಂತ ತುಂಬಿಕೊಂಡಿದೆ ಅಂತ ಇಲ್ಲಿ ನಾನೀಗ ಸಾರ್ಥಕವಾದಂತಹ ಜೀವನ ಮಾಡಿದ್ದೇನೆ ಲೋಕಕ್ಕೆ ಏನು ಕೊಡಬೇಕು ಕೊಟ್ಟಿದ್ದೇನೆ ಅಂತ ಅಂತಹ ವೇದವ್ಯಾಸರು ಕೂಡ ಇಡೀ ಸಮಸ್ತ ಮಹಾಭಾರತದಲ್ಲಿ ಭಾಗವತ್ನಲ್ಲಿ ಆ ಕೃಷ್ಣನ ಗುಣ ಆ ಕೃಷ್ಣನ ಮಹಾತ್ಮ್ಯವನ್ನು ಪದ ಪದಗಳನ್ನು ಎಷ್ಟು ಸುಂದರವಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಿಲ್ಲ ಅದನ್ನು ಪ್ರತಿನಿತ್ಯವೂ ಕೂಡ ನಾವು ಪಾರಾಯಣೆ ಮಾಡಬೇಕಾಗ್ತದೆ ಬೇರೆ ಬೇರೆ ಪಾತ್ರಗಳ ಮೂಲಕ ನಿರ್ಜೀವವಾದಂತಹ ಶ್ರುತಿಗಳು ವೇದಗಳನ್ನು ಕೂಡ ಅಲ್ಲಿ ಭಗವಂತನ ಸ್ತುತಿ ಮಾಡ್ತವೆ ವೇದ ಸ್ತುತಿ ಅಂದರೆ ಇದೆ ಭಾಗವತ श्रीधर स्वामी व्याख्य ब्रमरगीत गोपिया उद्धवनिक उद्देश्य भ्रमण के हेलुंत श्रीकृष्ण परमात्म विरह तुम आ प्रमुख भ्रमणगीत अद्भुत अद्भुत अद्भुत ಭಕ್ತಿಯ ಪರಾಕಾಶ ಗೋಬಿಕಾಹಿತ ಅದು ಕೂಡ ಅದ್ಭುತ ಹೀಗೆ ಅನೇಕ ಅದ್ಭುತಗಳನ್ನು ಅನೇಕ ಗುಣಮಹಾತ್ಮ್ಯಗಳನ್ನು ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ತುಂಬಿಟ್ಟಿದ್ದಾರೆ ನಾವೆಲ್ಲ ಓದ್ವಿ ಅಂತ ಅದನ್ನು ಸುತ್ತೆ ಇಲ್ಲ ಹಾಗೆ ನಂತರ ಶುಭದೇವ ಅವರು ಕೂಡ ಎಕ್ಸ್ಪೋನೆಂಟ್ ಮಾಡಿದವರು ತಮ್ಮ ತಂದೆಗಳು ತಮ್ಮ ಗುರು ವರಿಯರು ಆದಂತಹ ವೇದ ವ್ಯಾಪರು ಅವರಿಂದ ಪಡೆದುಕೊಂಡು ಆ ಭಗವಂತನ ಗುಣಮಾಹಾತ್ಮ್ಯವನ್ನ ಸಕಲ ಲೋಕಕ್ಕೆ ಪರೀಕ್ಷಿತನನ್ನ ನಿಮಿತ್ತವಾಗಿರ್ತಾರೆ ಏಳೇ ದಿವಸದಲ್ಲಿ ಹಗಲು ರಾತ್ರಿ ಎಂದರೆ ಹೇಳಿದ್ದಾರೆ ಎಷ್ಟು ಚೆನ್ನಾಗಿರ್ತು ಹಗಲು ರಾತ್ರಿ ಎಲ್ಲದೆ ಪರೀಕ್ಷಿತನಿಗೆ ನಾಲ್ಕನೇ ದಿವಸ ಹೇಳ್ತಾರ ಮೂರು ದಿವಸ ಆಯಿತು ನಾಲ್ಕು ದಿವಸ ಆಯಿತು ಹಗಲು ಇರು ಎಂದರೆ ಈಗ ಭಗವಂತನ ನಾಮ ಮತ್ತೆ ಮಹಾತ್ಮ್ಯವನ್ನ ನಾನು ನೀನು ಹೇಳಿದ್ದೇನೆ ನೀವು ಕೇಳ್ಕೊಂಡು ಕೂತ್ಕೊಂಡಿದ್ಯಾ ಅನ್ನ ನೀರನ್ನೆಲ್ಲ ಬಿಟ್ಟುಬಿಟ್ಟಿದ್ಯಾ ಹೋಗು ಒಂದು ದಿವಸ ಆದರೂ ನೀನು ವಿಶ್ರಾಂತಿ ಪಡೀಕೋಬೋ ಅಂತ ಪರೀಕ್ಷಿತನ ಪರೀಕ್ಷಿತ ಹೇಳ್ತಾನೆ ವಿಶ್ರಾಂತಿಯ ಇನ್ನು ಏಳೇ ದಿವಸದಲ್ಲಿ ನನಗೆ ತಾವು ಬಂದು ಬಾಗಂತೇ ದಿವಸ ವಿಶ್ರಾಂತಿ ಯಾವಾಗ ಹೇಗಿದ್ರು ಪಡ್ಕೊಳ್ಳೋದು ಆದರೆ ಇದರಿಂದ ನನಗೆ ವಿಶ್ರಾಂತಿ ಬೇಡ ಯಾಕೆ ಅಂದ್ರೆ ಇದರಲ್ಲಿ ನನಗೆ ಆರಾಮ ಸಿಗ್ತಾ ಇದೆ ಆ ಭಗವಂತನ ಗುಣ ಮಹಾತ್ಮೆಗಳೇ ಆರಾಮ ಆತ್ಮ ಆರಾಮ ಆರಾಮ ಆರಾಮ ಅಂದರೆ ಸಂಸ್ಕೃತದಲ್ಲಿ ಎರಡರ್ಥ ಒಂದು ತೋಟ ಅಂತ ವಿಹರಿಸುವಂತಹ ಜಾಗ ಎರಡನೆಯನ್ನು ರಮಿಸುವುದು ಎಂದಿಗೆ ರಮಿಸುತ್ತೇವೆಯೋ ಒಂದು ಆರಾಮ ಎಲ್ಲಿ ಸುಖವಾಗಿರುತ್ತದೆಯೋ ಅದು ಆರಾಮ ಇಲ್ಲಿ ಭಗವಂತನ ಗುಣ ಮಹಾತ್ಮ ವರ್ಣನೆ ಇದೆಯಾ ಕೇಳ್ತಾ ಕೇಳ್ತಾ ಕೇಳ್ತಾ ಇಲ್ಲಿ ಸುಖ ಉತ್ಪತ್ತಿ ಆಗ್ತಾ ಇದೆ ಅವನಿಗೆ ಬೇರೆ ಯಾವ ಅನ್ನ ನೀರು ಅವೆಲ್ಲ ಎಂತಹ ಮಹಾಶತ್ರುಗಳು ಕ್ಷುತ್ಪಿಪಾಧ ಮಹಾಶತ್ರು ಅದಕ್ಕೋಸ್ಕರನೇ ಭವಿಷ್ಯ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೆ ಟ್ವೆಂಟಿ ಅವರ್ಸ್ ಇಂಟು ಸೆವೆನ್ ಇಂಟು ಿರ ಗಿರ ಗಿರ ಗಿರ ಗಿರ ಗಿರ ಅಂತ ಸುತ್ತ ಇರ್ತಾನೆ ಎಲ್ಲ ಇಚ್ಛೆ ಶುಕ್ತಿಪ ನಿವರ್ತ್ಯ ಅದನ್ನು ಬಿಟ್ಟು ಅಂತಹ ಮಹಾಶತ್ರುವನ್ನು ಕೂಡ ಮರೆತು ಸತತವಾಗಿ ಆ ಭಗವಂತನ ಗುಣ ಮಹಾತ್ಮೆಯಲ್ಲಿ ಹೇಳ್ತಾ ಇದ್ದವಲ್ಲ ಇನ್ನು ಎಷ್ಟು ಅದರಲ್ಲಿ ಆನಂದವಿರಬಹುದು ಆ ಭಗವಂತನ ಗುಣ ಮತ್ತೆ ಮಹಾತ್ಮೇಳ ರುಚಿ ಹತ್ತಿದವರೆಗೆ ಗೊತ್ತಾಗುತ್ತೆ ಎಲ್ಲದ ಏನ್ರಿ ಬರ್ಕೊಳ್ತಾ ಇದ್ರೆ ಅಯ್ಯೋ ಅದೇ ಕೃಷ್ಣ ಅಂತೆ ಅದೇ ಮರ ಸುತ್ತದಂತೆ ಅದೇ ಇದಕ್ಕೆ ಹೋಗ್ತದಂತೆ ಆ ಗೋಪಿಗೂ ಇನ್ನೊಂದೇನು ಕೆಲಸವಿದ ಮನೆಯನ್ನು ಹೀಗನ್ಸ್ಕೊಳ್ತಾರೆ ರುಚಿ ಹತ್ತಲಿಲ್ಲ ಅಂದ್ರೆ ಅದು ನೋಡುವಂತಹ ದೃಷ್ಟಿಯೇ ಬೇಕು ದೃಷ್ಟಿಯೇ ಬೇಕು ಗುಣಮಾಹಾತ್ಯ ಯಾಜ್ಞವಂಕರು ಯಾಜ್ಞವಂಕರು ಕೂಡ ಅದರಲ್ಲಿ ಮುಖ್ಯ ಗುಣ ಮತ್ತೆ ಮಾಹತ್ಯವನ್ನ ಅದರಲ್ಲಿ ಆಸಕ್ತಿ ಮುಳುಗಿದವರು ಹಾಗೆ ಕಾಕಭುಷುಂಡಿ ಅಂತ ಇದಾ ಇವನ ಮೇಲೆ ಒಂದು ರಾಮಾಯಣ ಇದೆ ಭುಷುಂಡಿ ರಾಮಾಯಣ ಅಂತ ಒಂದಿದೆ ಕಾಕಭುಷುಂಡಿ ಮಹಾಭಕ್ತ ಇವನು ಗರುಡನಿಗೆ ಶ್ರೀರಾಮನ ಕುರಿತಾದಂತಹ ಯಾವ ಒಂದು ವೃತ್ತಾಂತವನ್ನು ಹೇಳಿದ್ದಾನೆಯೋ ಅದೇ ಭುಷುಂಡಿ ರಾಮಾಯಣವಾಯಿತು ಕಾಕಭುಷುಂಡಿ ಹಾಗೆ ಇದರಲ್ಲೂ ಕೂಡ ಕಾಕಭುಷುಂಡಿ ಹಾಗೂ ಈ ಗರುಡನಿಗೆ ಸಂಬಂಧಪಟ್ಟಂತಹ ಏನು ಮಾತುಗಳಿವೆ ಸಂವಾದ ಆ ಸಂವಾದವನ್ನ ತುಳಸಿದಾಸರು ಕೂಡ ತಮ್ಮ ರಾಮಾಯಣವು ಸುಂದರವಾಗಿ ಅಲ್ಲಿ ಚಿತ್ರಿಸಿದ್ದಾರೆ ಶೇಷ ಶೇಷ ಆದಿಶೇಷ ಹೇಳ್ತಾರೆ ಈ ಶೇಷ ಅಂತಕ್ಕಂಥವನು ಸತತವಾದ ಒಂದಿನಿಂತೂ ವಿಶ್ರಾಂತಿ ಇಲ್ಲದೆ ಆ ಭಗವಂತನ ಗುಣ ಮತ್ತೆ ಮಾಹಾಂತಿಯನ್ನು ಹೇಳ್ತಾ ಇರ್ತಾನೆ ಅಂತ ತಲೆಯ ಮೇಲೆ ಸಮಸ್ತ ಬ್ರಹ್ಮಾಂಡವನ್ನು ತಲೆಯನ್ನು ಹೊತ್ಕೊಂಡಿದ್ದಾನ ಆದರೂ ಕೂಡ ಅವನ ಬಾಯಿನಲ್ಲಿ ಆ ಭಗವಂತನ ಸುರಿದಾದಂತಹ ಗುಣದ ವರ್ಣನೆ ನಿಲ್ತಾ ಇಲ್ಲವಂತೆ ನಿಲ್ಲುತ್ತಾ ಇಲ್ಲ ಇದು ಶೇಷ ಅವನು ತೃಪ್ತಿ ಆಗ್ತಾ ಇಲ್ಲ ತೃಪ್ತಿ ಆದರೂ ನಿಲ್ಲಿಸ್ತಿದ್ದ ಆ ಭಗವಂತನ ನಾಮ ಆ ಗುಣ ಎಷ್ಟು ಹೇಳಿದ್ರೂ ತೃಪ್ತಿಯೇ ಆಗ್ತಾ ಇಲ್ಲ ಹೀಗಾಗಿ ಅವನು ಹೇಳು ನಿಲ್ಲಿಸ್ತಾ ಇದೆ ಮತ್ತೆ ಸೂತರು ಯಾರು ಈ ಎಲ್ಲ ಪುರಾಣವನ್ನು ಕೂಡ ಮುನಿಷ್ಠ ಜಾತಿಗೆ ಕೊಟ್ಟಂತಹ ಋಷಿಗಳಲ್ಲಿ ಅಗ್ರಗಣ್ಯರಾದಂತಹ ಸೂತರು ನಮಗೆ ಮಹಾಭಾರತದಲ್ಲೂ ಕೂಡ ಈ ಸೂತರ ಪರಿಚಯವಾಗ್ತದೆ ಇನ್ನಿತರ ಪುರಾಣಗಳಲ್ಲೂ ಕೂಡ ಈ ಸೂತರ ಪರಿಚಯವಾಗ್ತದೆ ಸೂತರು ಮುಖ್ಯವಾಗಿ ಸೂತ ಅಂತ ಹೇಳಿದ್ರೆ ಒಂದು ವೃತ್ತಿ ಅಲ್ಲ ಏನು ಅಂತ ಹೇಳಿದ್ರೆ ಇದೇ ರೀತಿ ಹರಿಕತೆ ಎಂದು ಹೇಳುವಂತಹ ವೃತ್ತಿಕಾರರು ಸೂತರು ಅಂತ ಹೆಸರು ಇಲ್ಲಿ ಅವರು ಹೇಳ್ತಾ ಹೇಳ್ತಾ ಅವರ ಹೆಸರೇ ಆ ರೀತಿಯಾಗಿತ್ತು ಸೂತರು ಅಂತಹ ಮಹರ್ಷಿಗಳು ಶೌನಕರು ಇವರು ಕೂಡ ಸೂತ ಶೌನಕ ಈ ಎರಡು ಮಹರ್ಷಿಗಳು ಕೂಡ ಎಲ್ಲ ಪುರಾಣಗಳನ್ನ ಸಾಮಾನ್ಯ ಜನಕ್ಕೆ ವಿವರಿಸುವಂತಹ ಈ ದೃಶ್ಯ ನಮಗೆ ಎಲ್ಲ ಪುರಾಣಗಳು ಸಿಕ್ಕದೆ ಶಾಂಡಿಲ್ಯ ಇವ್ರದೇ ಒಂದು ಭಕ್ತಿ ಸೂತ್ರಗಳು ಕೂಡ ಶಾಂಡಿಲ್ಯ ಭಕ್ತಿ ಮೀಮಾಂಸೆ ಅಂತ ಹೇಳಿಬಿಟ್ಟೆ ಮಾಡಿದ್ದಾರೆ ಭೀಷ್ಮ ಭೀಷ್ಮ ಸ್ತವರಾಜ ಅನ್ನುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಇದೆ ಅಧ್ಯಾಯವೇ ಇದೆ ಆ ಭೀಷ್ಮ ಆ ಕೃಷ್ಣ ಅವನ ಆ ಮಹಾತ್ಮ್ಯವನ್ನು ಹೊರಡಿಸುವಂತಹ ಆ ಒಂದು ಪದಗಳು ಅಷ್ಟು ಅದ್ಭುತ ಭೀಷ್ಮ ಅರ್ಜುನ ಅವನು ಕೂಡ ಹಾಗೆಯೇ ಪರಿಕ್ಷಿತ. ಪರೀಕ್ಷಿತ್ ಕೂಡ ಪರೀಕ್ಷಿತ್ ಅಂದರೆ ಪರಿರಕ್ಷಿತ ಅಂತ ಅರ್ಥ ಯಾರನ್ನು ಆ ಪರಮಾತ್ಮ ಗರ್ಭದಲ್ಲೇ ಕಾಪಾಡಿದನೋ ಪರಿರಕ್ಷಿತ ಪರೀಕ್ಷಿತ ಸತ್ ಅವನಲ್ಲಿ ಅಂತ್ಯ ಪಾಂಡವ ವಂಶ ಆದರೆ ಆ ಪರಮಾತ್ಮನೇ ಸ್ವತಃ ಹೇಳ್ದ ನಾನೇನಾದರೂ ನಾನೇನಾದರೂ ಆ ಜನ್ಮ ಬ್ರಹ್ಮಚಾರಿಯಾಗಿದ್ದಲ್ಲಿ ನೋಡಿ ಕೃಷ್ಣ ಪರಮಾತ್ಮ ಹೇಳುವಂತಹ ಮಾತಿದೆ ಶಾಕ್ ಈ ಮಗು ಉಳಿಬೇಕು ಮಗು ಉಳಿಬೇಕು ಹೀಗಾಗಿ ಆ ಪರಮಾತ್ಮದಿಂದಲೇ ಕಾಪಾಡಲ್ಪಟ್ಟಂತಹ ಗರ್ಭ ಅವನೇ ಪರಿರಕ್ಷಿತ ಪರೀಕ್ಷಿತ ಅಂತ ಪೃಥು ಪೃಥು ಅನ್ನುವಂತಹ ರಾಜನು ಕೂಡ ಗುಣಮಾಹಾತ್ಮದಲ್ಲಿ ಯಾವಾಗಲೂ ನಿಮ್ಮಗ್ನರಾಗುತ್ತಿದ್ದವನು ಹಾಗೂ ಜನಮೇ ಜಯ ಇದೆ ಈ ಪರೀಕ್ಷಿತನ ಮಗ ಜನಮೇ ಜಯ ಎಲ್ಲ ಇದನ್ನ ಕೊಲ್ಲಬೇಕು ಅನ್ನುವಂಥ ದ್ವೇಷದಿಂದ ಹೊರಟಂತಹ ರಾಜ ಜನಮೇಜ ಪರೀಕ್ಷಿತ ಮಗ ನನ್ನ ಅಪ್ಪನನ್ನ ಈ ಸರ್ಪ ಕೊಂದು ಹಾಕಿದೆ ತಕ್ಷಕ ಹೀಗಾಗಿ ತಕ್ಷಕನ ಸಮಯದಲ್ಲಿ ಅವನ ಎಲ್ಲ ವಂಶಗಳನ್ನ ನಿರೂಪಿಶ ಮಾಡಬೇಕು ಅಂತ ಹೊರಟವನು ಅವನಿಗೆ ಈ ಸೂತರಿಂದ ಶೌನಕರಿಂದ ಈ ಮಹಾಭಾರತ ಉಪೇಶವಾಯಿತು ಅಲ್ಲಿ ಬರ್ತಕ್ಕಂತಹ ಭಗವಂತನ ಗುಣಗಳನ್ನ ಅದನ್ನೆಲ್ಲ ಕೇಳಿ ಎಷ್ಟು ಪ್ರಭಾವಿತನಾದ ಅಂತ ಹೇಳಿದ್ರೆ ಅವ್ನು ನೆನೆಸ್ಬಿಡ್ತಾನೆ ಅವನ ಹವೀ ಚೇಂಜ್ ಆಗ್ತಾನೆ ಜನನೇಜಿಯ ಇದು ಗುಣಮಾಹಾತ್ಮ್ಯಾಸಕ್ತಿಯ ಬಗ್ಗೆ ನಂತರ ಬರ್ತಕ್ಕಂಥದ್ದು ರೂಪಾಸಕ್ತಿ ಈ ಗುಣಮಾಹಾತ್ಮ್ಯಾಸಕ್ತಿಯ ನಂತರ ಬರ್ತಕ್ಕಂಥದ್ದು ರೂಪಾಸಕ್ತಿ ಆ ಭಗವಂತನ ಕಲ್ಯಾಣಮಯವಾದಂತಹ ರೂಪವನ್ನು ನೋಡಬೇಕು ಅನ್ನುವಂತಹ ಆ ಆಸಕ್ತಿ ಅದು ಈ ಮಿಥಿಲಾಪುರದ ಸ್ತ್ರೀ ಪುರುಷರಿಗೆ ಹಾಗೂ ಆ ವ್ರಜದ ನರನಾಡಿಯರಿಗೆ ಎಷ್ಟು ನೋಡಿದರೂ ಕೂಡ ಆ ರಾಮನ ಸುಂದರವಾದಂತಹ ರೂಪವನ್ನು ಕಣ್ತುಂಬ ನೋಡಿದರೂ ಕೂಡ ಅದು ಮರಿಲಿಕ್ಕೆ ಆಗ್ತಾ ಇದೆ ಮರೆತು ಬೇರೆ ಏನಾದರೂ ಮನೆ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ಆ ರೂಪವೇ ಅಜವಾಗ್ತದೆ ಆ ಭಗವಂತನ ರೂಪ ಅಂತಕ್ಕಂಥದ್ದೇ ಇವರ ಪ್ರಾಪಂಚಿಕ ವಾಸನೆಯನ್ನು ನಾಶ ಮಾಡುವಂತಹ ಕೆಲಸ ಮಾಡ್ತದೆ ನೋಡಿ ಅವರು ಬೇರೆ ರೂಪದಲ್ಲಿ ಆಸಕ್ತಿಯ ಆಸಕ್ತಿಯನ್ನು ಹೊಂದಿದ್ರೆ ಅದು ಅವ್ರನ್ನ ಪಾತಾಳ ಕೂತಿತ್ತು ಪ್ರಪಂಚದ ಕಟ್ಟಿ ಹಾಕ್ತಿತ್ತು ಆದರೆ ಭಗವಂತನ ರೂಪದಲ್ಲಿ ಅವರು ಆಸಕ್ತರಾಗಿದ್ದರಿಂದ ಅವರು ಈ ಪ್ರಪಂಚವನ್ನು ನಾಶ ಮಾಡ್ತಾರೆ ಆಸಕ್ತಿ ಒಂದೆಯೇ ಆದರೆ ಇಟ್ಟಂಥ ವಿಷಯ ಬೇರೆ ಎಷ್ಟು ಬೇರೆ ಅಂದರೆ ತದ್ ಒಂದು ಬೆಳಕು ಇನ್ನೊಂದು ಕಥಲೆ ಒಂದು ಬೆಂಕಿಯಾದ ಇನ್ನೊಂದು ನೀರು ಹಾಗೆ ಈ ಆ ಭಗವಂತನ ಆ ರೂಪದ ಆ ಆಸಕ್ತಿ ಆ ದಂಡಕಾರಣ್ಯದ ಮುನಿಗಳಿಗೆ ಇತ್ತು ಅವ್ರು ಮರ್ತೇ ಹೋಗ್ಬಿಟ್ಟು ಆ ರಾಮನ ಸ್ಫುರದ್ರೂಪವನ್ನು ನೋಡ್ತಾ ನೋಡ್ತಾ ಅವ್ರಿಗೆ ಮರ್ತೇ ಹೋಯಿತು ಶ್ರೀರಾಮ ಅಂತಕ್ಕಂತಹ ಅವತಾರ ಪುರುಷ ಅಂತ ಅಷ್ಟು ಆ ರೂಪ ಆ ರೂಪದಲ್ಲೇ ಆ ಭಗವಂತನ ಕಲ್ಯಾಣವಯವಾದಂತಹ ರೂಪದಲ್ಲೇ ಮುಳುಗುವಿಕೆ ಇದರ ಇನ್ನೊಂದು ತಮಾಷೆ ಏನು ಅಂತ ಒಂದೇ ಮಾಯೆ ಆ ಒಂದೇ ಮಾಯೆ ಯಾವಾಗ ಪ್ರಪಂಚದ ರೂಪದಲ್ಲಿ ಕೆಲಸ ಮಾಡ್ತದೆಯೋ ಬಂದ್ತಾರೆ ಯಾವಾಗ ಆ ಮಾಯನ್ನ ಪರಮಾತ್ಮ ತನ್ನ ಅಧ್ಯಯನದಲ್ಲಿ ಇಟ್ಕೊಂಡು ಜಗತ್ನಲ್ಲಿ ಆವಿರ್ಭಿಸ್ತಾನೋ ಅದೇ ರೂಪ ಆದರೆ ಆ ರೂಪವನ್ನ ಕುರಿತು ಚಿಂತಿಸ್ತಾ ಆ ರೂಪದ ಕುರಿತು ದರ್ಶನ ಮಾಡ್ತಾ ಇದೆ ಮೂರ್ತಿ ಮುಕ್ತಿ ಹಾಗೆಯೇ ಈ ಮಂದಿರದಲ್ಲಿ ಇರ್ತಕ್ಕಂತಹ ಸುಂದರವಾದಂತಹ ಆ ಅರ್ಚ ಮೂರ್ತಿಯನ್ನ ಅದರ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳುವುದು ಆ ಸುಂದರವಾದಂತಹ ಪರಮಾತ್ಮ ದಿವ್ಯ ವಿಗ್ರಹ ನಾವು ಇದೆ ಪಂಡರಾಪುರಕ್ಕೆ ಪಂಡರಪುರ ಅಂತ ಅಷ್ಟೇ ಪಂಡರಾಪುರ ಅನ್ನೋ ವಿಧಾನ ಪಂಡರ್ ಕೊಡುವಂತಾರೆ ಆ ಪಾಂಡುರಂಗ ವಿಠಲ ಹೀಗೆ ಕುತ್ಕೊಂಡು ಹಿಂಗೆ ನಿಂತ್ಕೊಂಡು ಅದು ಎಷ್ಟು ಸುಂದರ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅವನ ಕಾಲ ಮೇಲೆ ತಲೆ ಇಟ್ಟಾಗಲೇ ಗೊತ್ತಾಗಲು ಅವನು ಎಷ್ಟು ಸುಂದರ ಅಂತ ಇಲ್ಲಿ ಫೋಟೋ ಗೊತ್ತಾಗಲಿಲ್ಲ ಫೋಟೋ ಗೊತ್ತಾಗಲ ನೀವು ಅಲ್ಲಿ ಒಂದೂವರೆ ಗಂಟೆ ಲೈನ್ ನಲ್ಲಿ ಕಾದ್ರೂ ಕೂಡ ಆಮೇಲೆ ಇವನು ಹೋಗಿ ಅವನ ಆ ಪವಿತ್ರ ಪಾದ ಭಕ್ತರುಗಳಿದೆ ಪಾಪ ಅವನು ಅದು ಎಷ್ಟು ವರ್ಷಗಳಿಂದ ಈ ಭಕ್ತರಿಗೆ ಅನುಗ್ರಹ ಮಾಡ್ಬೇಕು ಅಂತ ನಿಂತ್ಕೊಂಡಿದ್ದಾನೋದು ಗೊತ್ತಾಗುತ್ತೆ ಯಾಕಂದ್ರೆ ಎಲ್ಲ ಭಕ್ತರು ತಲೆ ಅವನ ಕಾಲ ಮೇಲೆ ಇಟ್ಟು ಇಟ್ಟು ಅವನ ಕಾಲೇ ಸೋದೋಗಿದ್ದೆ ಕಾಲೇ ಸೌದೋಗ ಅಷ್ಟು ಅದ್ಭುತ ಆ ಒಂದು ಆ ದರ್ಶನ ಅವನು ಹೊರಗಡೆ ಬರ್ತಾ ಆಟೋಮೆಟಿಕ್ಕಾಗಿ ನನ್ನ ನಂತರ ಇನ್ನೊಂದು ನಾಲ್ಕೈದು ಜನ ಇನ್ನೊಂದು ಇನ್ನೊಬ್ರು ಒಬ್ರು ಇವರು ಬಂದರು ಮಹಿಳೆಯವರು ನೋಡಿ ಅವರು ನೋಡ್ತಾ ಇದ್ದಾರೆ ಆಟೋಮೆಟಿಕ್ಕಾಗಿ ನನ್ನ ತಲೆಯಲ್ಲಿ ಬಂತು ಎಷ್ಟು ಸುಂದರವಾಗಿದೆ ನಾನು ಓದ್ತೀನಿ ಆ ಮಹಿಳೆ ನಾನು ಕೇಳ್ತಾ ಇದ್ದೆ ಎಷ್ಟು ಸುಂದರವಾಗಿದ್ದೀರಾ ಹೌ ಬ್ಯೂಟಿಫುಲ್ ಹೌ ಬ್ಯೂಟಿಫುಲ್ ಈ ಲುಕ್ಸ್ ನೋ ಅಂತ ಅವಳು ಒಬ್ಬರು ಮಹಿಳೆ ಇಂಗ್ಲೀಷಲ್ಲಿ ಕೇಳಿದೆ ನೀನು ಹೇಳ ಹೂ ಅಂತ ಹೇಳಬೇಕೆ ಇಲ್ಲ ಅಂತ ಹೇಳಬೇಕೆ ಅಲ್ಲಿ ಹೂ ಅಂದರು ಆನಂದ ಹೊರಟೋಯ್ತು ಮಾತ್ರ ಆನಂದ ಹೊರಟೋಯ್ತು ಅದು ರೂಪಾಸಕ್ತಿ ಆ ರೂಪಾಸಕ್ತಿ ನಂತರ ಬರ್ತಕ್ಕಂಥದ್ದು ಪೂಜಾಸಕ್ತಿ ಆ ಭಗವಂತನ ಆ ಅರ್ಚ ಅವತಾರಿಯಾಗಿ ಭಗವಂತ ಇಲ್ಲಿ ನಿಂತಿದ್ದಾನೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ನಿಂತಿದ್ದಾನೆ ಯಾಕೆ ಅರ್ಚಾವತಾರಿಯಾಗಿ ನಿಂತಿದ್ದಾನೆ ಅಂತ ಹೇಳಿದ್ರೆ ಇದು ಯಾರಿಗೆ ಈ ಆಸಕ್ತಿ ಇದೆಯೋ ಆ ಭಗವಂತನನ್ನ ವಿವಿಧ ಸಲಕರಣೆಗಳಿಂದ ಅವನನ್ನು ನನ್ನಂತೆಯೇ ನೋಡುತ್ತಾ ನನ್ನಂತೆಯೇ ಇನ್ನೊಬ್ಬ ಚೈತನ್ಯನನ್ನು ನೋಡುತ್ತಾ ಇದು ಇಂಪಾರ್ಟೆಂಟ್ ಉಪಚಾರ ಮಾಡುದು ಪೂಜೆ ಅಂದ್ರೆ ಏನು ಉಪಚಾರ ಮಾಡುದು ಪೂಜೆ ಅಂದ್ರೆ ಸುಮ್ಮನೆ ಎದೆಯುವುದಲ್ಲ ಹೀಗೆ ಅಕ್ಷತೆ ಅದು ಮಾಡ್ತಾ ಇರ್ತಾರಲ್ಲ ಪಂಡಗಳು ಪಾಪ ಅವರಿಗೆಲ್ಲ ಬಿಸ್ನೆಸ್ ಅದೇ ಎಸಿತಾ ಇರೋದು ಹೀಗೆ ಅಶಿವನ್ ಬಾರಿ ಅದೇನಿಲ್ಲೇ ಇದು ಹೀಗೆ ಹಾಗೆ ಆ ಒಂದು ಒಂದು ಇದು ಅರ್ಥ ಅಲ್ಲಿ ಅಲ್ಲಿ ಅವನಿದ್ದಾನೆ ಅವನ ನಿಮ್ಮ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾನೆ ಇನ್ನೊಬ್ಬ ನಿಮ್ಮ ನೆಂಟರು ಯಾವ ರೀತಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಆತಿಥ್ಯವನ್ನು ಸ್ವೀಕರಿಸ್ತಾ ಇದ್ದಾರೋ ಅದೇ ರೀತಿ ಅವನು ಕೂಡ ಕೂತ್ಕೊಂಡು ನಿಮ್ಮ ಪೂಜೆಯನ್ನ ಅತ್ಯಂತ ಆಸಕ್ತಿಯಿಂದ ಅತ್ಯಂತ ಆನಂದದಿಂದ ಸ್ವೀಕರಿಸುತ್ತಾ ಇದ್ದಾನೆ ಎಂಬ ಭಾವದಲ್ಲಿ ನೀವು ಅವನನ್ನು ವಿವಿಧ ಕೆಲವರಿಗೆ ಪಂಚೋಪಚಾರ ಆದರೆ ಪಂಚೋಪಚಾರ ಕೆಲವರಿಗೆ ಉಪಚಾರ ಹೆಚ್ಚು ಸಮಯವಿದೆ ಹೆಚ್ಚು ಪರಿಕರಗಳೂ ಇದೆ ಹೆಚ್ಚು ಖರ್ಚು ಮಾಡುವಂತಹ ಸಾಮರ್ಥ್ಯವೂ ಅನ್ನುವರಿಗೆ ದಶೋಪಚಾರ ಇನ್ನು ಅದಕ್ಕಿಂತ ಹೆಚ್ಚು ಸಾಮರ್ಥ್ಯವಿದೆ ಅನ್ನುವರಿಗೆ ಷೋಡಶೋಪಚಾರ ಅದು ಎಲ್ಲದಕ್ಕೂ ಒಂದು ತಯಾರಾಗಿದೆ ಯಾಕೆ ಅದರಲ್ಲಿ ಆಸಕ್ತಿ ಬಿಡಬೇಕು ಆ ಆಸಕ್ತಿ ಆ ಕಟ್ಟು ಕಟ್ಟು ಹಾಕುವಿಕೆ ಆಸಕ್ತಿಯನ್ನು ಕಟ್ಟು ಹಾಕುವಿಕೆ ಅಂತ ಕರಿಗೊಡುದು ಆ ಕಟ್ಟು ಹಾಕುವಿಕೆ ಇದೆಯಲ್ಲ ಪೂಜೆಯಲ್ಲಿ ಅದು ಕಟ್ಟನ್ನು ಬಿಡಿಸಿ ಆ ಕಟ್ಟು ಕಟ್ಟನ್ನು ಬಿಡಿಸ್ಬಿಡುತ್ತೆ ಅದಕ್ಕೋಸ್ಕರ ಪೂಜಾ ಆಸಕ್ತಿಯನ್ನು ನಾವು ಬಿಡಿಸ್ಬಿಡಬೇಕು ಪೂಜಾ ಶಕ್ತಿಯಲ್ಲಿ ನಾವು ಬೆಳೆಸ್ಕೊಳ್ಬೇಕು ಗಂಟೆ ಗಂಟೆ ಆ ಗೋಧ ಪೂಜೆ ಮಾಡ್ತಾ ಇದ್ದ ಆ ಶ್ರೀರಂಗ ಹ್ಮ್ ಅವಳ ಒಂದು ವೈಶಿಷ್ಟ್ಯವೇ ವೈಶಿಷ್ಟ್ಯ ಆದ್ರೆ ಅಷ್ಟು ನಾವು ಅತಿರೇಕ ಹೋಗ್ಬೇಕಾಗಿಲ್ಲ ತನ್ನ ಅಂತಹ ಭಕ್ತಿನ ಬಂದಿಲ್ಲ ತಾನು ಹಾಕಿಕೊಂಡಂತಹ ಆಹಾರವನ್ನೇ ಹಾಕಿ भगवंत अर्पस्ता याकंद मधुर भाव भगवंत पति ना पत्नी भाव अद्भुतव्य भाव अल्ली इले हाँ आूजा आ अबरिषन आजाक लक्ष्मी पूजा शक्ति हगलू विरोज आ भगवंत ಆ ಪಾದಸೇವೆ ಇತ್ಯಾದಿಗಳನ್ನು ಎಷ್ಟು ಜೋಪಾನುವ ಹಾಗೆ ಅಂಬರೀಷ ಆ ಏಕಾದಶಿಯ ಒಂದು ಮಾಹಾತ್ಮ್ಯ ನಮಗೆ ಗೊತ್ತಾಗತಕ್ಕಂಥದ್ದೇ ಆ ಅಂಬರೀಷನ ಒಂದು ಉಪಾಖ್ಯಾನದಿಂದ ಎಂತಹ ಒಂದು ಇದು ಅಂತ ಹೇಳಿದ್ರೆ ಎದುರುಗಡೆ ಪರಮಋಷಿಗಳು ಬಂದಿದ್ದಾರೆ ದೂರ್ವಾಸರು ಅವರ ಹೆಸರೇ ದೂರು ವಾಸರು ಹತ್ರ ವಾಸಿಸ್ಲಿಕ್ಕೆ ಸಾಧ್ಯವಿಲ್ಲವೋ ಅಂಥವ್ರು ಅಷ್ಟು ಕೋಪಿಷ್ಣ ಎಲ್ಲರಿಗೂ ಗೊತ್ತಿದೆ ಮುಂಗೋಪಿಗಳು ಬರೋಕ್ಕಿಂತ ಮುಂಚೆನೇ ಒಂದು ಕೈನಲ್ಲಿ ಇಟ್ಕೊಂಡು ಯಾವನಿಗೆ ಶಾಪ ಕೊಡಲಿ ಅಂತ ಹೇಳಿದ್ರೆ ಬರ್ತಾ ಇದೆ ಬರ್ತಕ್ಕಂತಹ ದೂರವಾದು ಎಷ್ಟು ಭಯ ಇರುತ್ತೆ ಆ ಶಾಪಿಗೆ ಆದಂತಹ ಒಂದು ಪಚೀಟಿ ನೆನಪಿಟ್ಕೊಂಡ್ರೆ ನಮಗೆ ಝುಮ್ಮ್ ಅನ್ನು ಬಿಡುತ್ತೆ ಮೈ ಆ ಶಾಪ ಮತ್ತು ಅಷ್ಟೇ ಶಕ್ತಿಶಾಲಿಯು ಇಂದ್ರನಿಗೆ ಕೊಟ್ಟರೆ ಶಾಪ ಮುಗಿದೋಯ್ತಲ್ಲ ಅಂತಾರೆ ಹ್ಞೂ ಅಂಥವ್ರು ಎದುರುಗಡೆ ಬಂದಾದರೂ ಕೂಡ ಇವನು ತನ್ನ ನಿಷ್ಠೆಯನ್ನು ಕಲಿಸ್ತಿಲ್ಲ ಪೂಜೆಯಲ್ಲಿ ಏಕಾದಶಿ ವ್ರತ ನಾನೇನು ತೆಗೆದುಕೊಳ್ಳುವುದಿಲ್ಲ ಅಷ್ಟೇ ಹೋಗಿತ್ತು ನೋಡ್ಬಿಟ್ಟಲ್ಲಿ ನಾನಿನ್ನ ನನಗೆ ಯಾತ್ಯ ಮಾಡಬೇಕು ಅಂತ ನಾವು ಹೇ ನಾರಾಯಣ ನೀನೇ ಕಾಪಾಡಬೇಕು ನೀನೇ ಕಾಪಾಡಬೇಕ ಅವನ ನಿಷ್ಠೆಗೆ ಆ ಭಗವಂತ ಒಂದೇ ಅನ್ನಲಿಲ್ಲ ಅವನ ಸುದರ್ಶನವನಿಗಿಂತ ಇದಕ್ಕೆ ಅವನ ರಕ್ಷಣೆಗೆ ಅಟ್ಟಿಸ್ಕೊಂಡು ಬಂದ ಸುದರ್ಶನ ಆಯ್ತು ದೂರ್ವಾತನ್ನ ಸುದರ್ಶನ ಕಟ್ಟಿಸ್ಕೊಂಡು ಹೋದ ಮೂರು ಲೋಕದಂದು ರಕ್ಷಣೆ ಇಲ್ಲ ಅವನಿಗೆ ಕೊನೆಗೆ ತೋರಿಸ್ಕೊಟ್ಟ ಬರುವಂತ ನಿನಗೆ ರಕ್ಷಣೆ ಮೂರು ಲೋಕದಲ್ಲೂ ಸಿಗುದಿಲ್ಲ ಯಾಕೆ ಭಕ್ತನನ್ನು ಎದುರು ಹಾಕೊಂಡಿದ್ದೀನಿ ಆದ್ರಿಂದ ಹೋಗು ಆ ಭಕ್ತನ ಕಾಲಿಗೆ ಬೀಳೋ ನಿನಗೆ ರಕ್ಷಣೆ ಸಿಗುತ್ತೆ ನನ್ನಿಲ್ಲು ಕೂಡ ರಕ್ಷಣೆ ಸಿಗುತ್ತೆ ಹೋಗು ಸಿಕ್ತು ಕೊನೆಗೆ ಬರ್ಬೇಕಾಯ್ತದೆ ಬುದ್ಧಿ ಅಂತಹ ಅಂಬರೀಯ ಹಾಗೆ ಭರತ ಋತು ಇವರೆಲ್ಲರೂ ಕೂಡ ಪೂಜೆಯಲ್ಲಿ ಪೂಜೆಯ ಆಸಕ್ತಿಯ ಮೂಲಕ ಭಕ್ತಿಯನ್ನು ಅಭಿವ್ಯಕ್ತಿ ಮಾಡಿದಂತಹ ಮಹಾತ್ವ ಹಾಗೆ ನಂತರ ಬರ್ತಕ್ಕಂಥದ್ದು ಸ್ಮರಣಾಸಕ್ತಿ ಸ್ಮರಣಾಸಕ್ತಿ ಇದು ಅದ್ಭುತ ನಮಗೆ ಗುಣ ಹಾಗೂ ಮಹಾತ್ಮ್ಯಗಳ ಪರಿಚಯವಾಗಿ ನಿದ್ದರೆ ಹಾಗೂ ಅವನ ರೂಪವನ್ನು ನಾವು ಅವಾಗವಾಗ ನೋಡ್ತಾ ಇದ್ರೆ ಇನ್ನು ನಾವು ಇಪ್ಪತ್ತು ನಾಲ್ಕು ಗಂಟೆಯೂ ಕೂಡ ನಮ್ಮ ಪ್ರಾಪಂಚಿಕ ಕೆಲಸಗಳು ನಡೀತಾ ಇದ್ರೂ ಕೂಡ ಎಷ್ಟು ಸೌಲಭ್ಯ ನೋಡಿ ತಲೆಯಲ್ಲಿ ಮಾತ್ರ ಆ ಸ್ಮರಣೆ ಭಗವಂತನ ಆ ಸುಂದರವಾದಂತಹ ರೂಪ ಹಾಗೂ ಭಗವಂತನ ಸುಂದರವಾದಂತಹ ಲೀಲೆಗಳು ಮಹಾತ್ಮ್ಯ ಗುಣ ಅದಕ್ಕುತಾದ್ರೆ ಸ್ಮರಣೆ ಯಾವಾಗಲೂ ಅದೇ ಸ್ಮರಣೆ ಯಾವಾಗಲೂ ಅದೇ ಸ್ಮರಣೆ ಇರುತ್ತೆ ಅಂತ ಯಾಕೆ ಅಂದರೆ ಎಲ್ಲೆಲ್ಲಿ ಆಸಕ್ತಿ ಇದೆಯೋ ಅಲ್ಲಲ್ಲಿ ಆಯಾ ವಿಷಯಗಳ ಎಡೆಗೆ ತಡೆದರೂ ಕೂಡ ಮನಸ್ಸು ಹೋಗುವಂತಹ ಸ್ಥಿತಿಗೆ ಭಕ್ತಿ ಇದೆ ತಡೆದ್ರೂ ಕೂಡ ಹೋಗುತ್ತೆ ಈಗ ರಭಸವಾಗಿ ಹರಿಯುತ್ತಿರುವಂತಹ ನದಿಗೆ ನೀವೇನಾದ್ರೂ ಹೀಗಮ್ಮಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬಂಡೆ ಹಾಕ್ಬಿಡಿ ನೋಡಿ ಅದೇನು ಮಾಡುತ್ತೆ ಇನ್ನೊಂದು ಕಡೆ ಜಾಗ ನೋಡ್ಕೊಡುತ್ತೆ ಅದೇನು ತಾನು ನಡೆಯೋ ನಿಲ್ಲಿಸೋದಿಲ್ಲ ಇನ್ನೊಂದು ಕಡೆ ಜಾಗ ಕೊಡುವಂತ ಅದಾದರೆ ಜಾಗ ಮಾಡ್ಕೊಂಡು ಹೋಗುತ್ತೆ ಯಾಕೆ ಅಂದರೆ ಅದಷ್ಟು ಇದು ಹ್ಮ್ ಫ್ಲೆಕ್ಸಿಬಲ್ ಹೇಗಬೇಕಾದ್ರೂ ಸರಿ ನನ್ನ ಗುರಿ ನಾನು ಮುಡ್ತೇನೆ ಅಂತ ಆ ರೀತಿ ಆ ಭಕ್ತಿ ಆ ಭಗವಂತನ ಪಾದಗಳಲ್ಲಿ ತನ್ನ ಗುರಿಯನ್ನು ಹುಟ್ಟೇ ಮುಟ್ಟತದೆ ಯಾವುದು ಕೂಡ ಅದನ್ನ ಬಾಧಿಸಲಿಕ್ಕೆ ಸಾಧ್ಯವಿದೆ ಪ್ರಾಪಂಚಿಕ ಪ್ರಾಪಂಚಿಕವಾದಂತಹ ಯಾವುದೇ ಕಷ್ಟ ಪ್ರಾಪಂಚಿಕವಾದಂತಹ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆ ಮನಸ್ಸನ್ನ ಭಗವಂತನ ಪಾದಪದ್ಮಗಳ ಎಡೆಗೆ ಹೋಗದಂತೆ ಮಾಡಲಾರವು ಮಾಡಲಾರವು ಶಕ್ತಿಯೇ ಇಲ್ಲ ಅಂತ ಆ ಶಕ್ತಿ ಭಕ್ತಿಗಿದೆ ಆದರೆ ಆ ಎಂತಹ ಶಕ್ತಿ ಅಂದರೆ ಆ ಭಕ್ತಿಗೆ ಎಂತಹ ಶಕ್ತಿ ಅಂದರೆ ಅದು ತುಂಬ ಪವರ್ಫುಲ್ ಅಲ್ಲ ತುಂಬ ಪವರ್ಫುಲ್ ಅಲ್ಲ ಆ ಮೆಸ್ಕ್ಯುಲೈನ್ ಇದಿಲ್ಲ ಅದಕ್ಕೆ ಅಂತಹ ಪವರ್ಫುಲ್ ಆ ತರ ಅಲ್ಲ ಅದರ ಶಕ್ತಿ ಬಂತು ದಾರಿ ಮಾಡಿಕೊಂಡು ಹೋಗುವಂತಹ ಶಕ್ತಿ ಆ ಶಕ್ತಿ ನಮ್ಗೆ ಅರಿವಾಗಬೇಕಾದ್ರೆ ಅದನ್ನ ನಾವು ಅನುಭವಿಸಿಯೇ ಗೊತ್ತಾಗ್ತದೆ ಯಾಕೆ ಅಂತ ಒಂದು ಯಾವ ಒಂದು ರಾಜಸ ಶಕ್ತಿ ಇದೆಯೋ ಅದು ಬೇಗ ಕುಂದಿ ಹೋಗ್ಬಿಡ್ತದೆ ಅಂತ ಹೇಳಿ ಒಂದು ಪೌರುಷ ತೋರಿಸ್ತಾನಲ್ಲ ಎದುರುಗಡೆ ಯಾವುದಾದ್ರೂ ಒಂದು ದುಃಖ ಅಥವಾ ಅಂತಹ ಸನ್ನಿವೇಶ ಬಂದಾಗ ಸುಸ್ತಾಗ್ಬಿಡುತ್ತೆ ಆದರೆ ಈ ಶಕ್ತಿ ಇದೆಯಲ್ಲ ಭಕ್ತಿಯ ಶಕ್ತಿ ಅದು ಸೋ ಒಪ್ಪೋದೇ ಇಲ್ಲ ಸೂಳೋದು ಒಗ್ಗೂಡೋದೇ ಇಲ್ಲ ಸೋಲು ಅವನಿಗನಿಸುತ್ತೆ ಯಾಕಂದರೆ ಇದು ಡೈರೆಕ್ಟಾಗಿ ಅವನು ಎದುರು ಹಾಕೊಳ್ಳೋಕ್ಕೂ ಹೋಗಿಲ್ಲ ನಾನು ಆಗಲೇ ಹೇಳಿದ ಉದಾಹರಣೆ ಕೊಟ್ಟಂತೆ ಅದು ಕಲ್ಲಿಗೆ ಡಿಕ್ಕಿ ಹೊಡೆದು ಅದು ಕರುಳು ಕಲ್ಲನ್ನು ಉರುಳಿಸಕ್ಕೆ ಹೋಗೋದಿಲ್ಲ ನೀವು ಅಡೆತಡೆಯಾಗಿ ಇಟ್ಟಂಥ ಕಲ್ಲನ್ನು ಉರುಳಿಸಕ್ಕೆ ಹೋಗುದಿಲ್ಲ ಅಂಥ ಶಕ್ತಿಯನ್ನು ತೋರಿಸುವುದಿಲ್ಲ ಯಾಕಂದರೆ ಅಂಥ ಶಕ್ತಿ ನನ್ನ ಶಕ್ತಿನ ವೇಸ್ಟ್ ಮಾಡುತ್ತೇನೆ यारू वेस्टक होब आध्यात्मिक जीवन अदील अकल से कमलेक्ति नहंशक्ति आगे तल्द ना गुरी तेरिए सर से। Determination. ಡಿಟರ್ಮಿನೇಷನ್ ಕದಲಿಸಲಾಗದಂತಹ ಆ ದೃಢ ನಿಷ್ಠೆಯೇ ಇರ್ತದೆ ಅಲ್ಲಾಡ್ಸಿಕ್ಕಾಗುತ್ತದೆ ಅದು ಆ ಪ್ರತಿ ಅದು ನಮ್ಗೆ ಈ ಸ್ಮರಣೆ ಕೆಲ್ಪ ಮಾಡುತ್ತೆ ಸಹಾಯ ಮಾಡುತ್ತದೆ ಯಾಕೆ ಅಂದರೆ ಅದು ಹೊರ್ಗಡೆ ಇಲ್ಲಿ ನಡೀತಾ ಇರುತ್ತೆ ಸ್ಮರಣೆ ಅಂತಕ್ಕಂಥ ಈ ಸ್ಮರಣೆ ಅಂತಕ್ಕದು ಇಲ್ಲಿ ನಡೀತಾ ಇರುತ್ತೆ ಹೀಗಾಗಿ ಹೊರಗಡೆ ಎಷ್ಟು ಕೂಡ ಅದು ಡಿಸ್ಟರ್ಬೆನ್ಸ್ ಆದರೂ ಕೂಡ ಇಲ್ಲಿ ಡಿಸ್ಟರ್ಬೆನ್ಸ್ ಆಗದಿದ್ರೆ ಸಹ ಇಲ್ಲಿಗೆ ಸೇರಿದಂತೆ ಆಗುವುದಿಲ್ಲ ಅನ್ನೋದಕ್ಕೆ ಖಚಿತತೆ ಏನು ಅಂದ್ರೆ ಆಸಕ್ತಿ ಇದೆ ಯಾವುದಲ್ಲೇ ಆಸಕ್ತಿ ಇರ್ತದೆಯೋ ಅಲ್ಲಿ ಆಗ್ಲೇ ಕಾಲುವೆ ತೋಡದಂತೆ ಲೆಕ್ಕ ಕಾಲುವೆ ಎಲ್ಲಿ ತೋಡಿರ್ತೀವೋ ನೀರು ಅಲ್ಲೇ ಹೋಗುತ್ತೆ ಹೊತ್ತು ಕಾಲುವೆಯನ್ನು ಬಿಟ್ಟು ಮೀನಕ್ಕೆಲ್ಲೂ ಹೋಗೋದಿಲ್ಲ ಎಲ್ಲಾರು ನೋಡಿದ್ರ ಕಾಲುವೆ ಬಿಟ್ಟು ಇನ್ನೆಲ್ಲಾದ್ರೂ ಹೋಗುತ್ತೆ ಫ್ಲಡ್ ಬಂದರೆ ಮಾತ್ರ ಅದು ಫ್ಲಡ್ ಬಂದ್ರೆ ಕಾಲುವೆ ಸಮೇತ ಹೋಗುತ್ತೆ ಕಾಲುವೆಗೂ ಹೋಗುತ್ತೆ ಬೇರೆ ಕಡೆಗೂ ಹೋಗುತ್ತೆ ಆದರೆ ದೊಡ್ಡ ಇಲ್ಲ ಅಂದರೆ ಕಾಲುವೆಯೊಡೆಯೇ ಹೋಗುತ್ತೆ ಹಾಗೆ ಈ ಆಸಕ್ತಿ ಅಂತಕ್ಕಂಥ ನೀವು ಕಾಲುವೆಯಲ್ಲಿ ಕೊಡಲಾಗಿದೆ ಅದು ನೀವೆಲ್ಲಿ ಉದ್ದೇಶ ಪಟ್ಟಿದ್ದೀರೋ ಆ ಜಾಗಕ್ಕೆ ಹೋಗಿ ಹಾಗೆ ಸ್ಮರಣೆ ಅನ್ನುವಂತಹ ಈ ಕಾಲುವೆ ಅಂತಕ್ಕಂಥದ್ದು ಈ ಮನುಷ್ಯನೊಳಗೆ ಅವಿರತವಾಗಿ ಭಗವಂತನ ಪಾದ ಪದ್ಮಲ್ಲಿ ಹರಿತಾ ಹರಿತ ಹರಿತ ಹರಿತ ನಿಮ್ಮ ಒಳಗಡೆ ಇರ್ತಕ್ಕಂತಹ ಈ ಕಷ್ಟಗಳೆಲ್ಲ ನಾಶವಾಗಿ ಒಳಗಡೆ ಅವನ ಕೂರಿದಂತಹ ಪ್ರೀತಿ ಅವಿವ್ಯಕ್ತವಾಗಿದೆ ಅದು ಒಟ್ಟು ಅಲ್ಪ ಹೇಗೆ ಆಗುತ್ತದೆ ಅಂತ ಹೇಳಿದ್ರೆ ಈ ಸ್ಮರಣೆ ಅಂತಕ್ಕದ್ದು ಹೇಗೆ ನೀನು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅತ್ಯಂತ ಲೌಕಿಕವಾದಂತಹ ಯಾವುದೇ ವ್ಯಕ್ತಿ ಅಥವಾ ವಸ್ತುವನ್ನು ನೀವು ನೋಡಿದಾಗಲೂ ಕೂಡ ನಿಮ್ಮ ಪ್ರಿಯತಮನಾದಂತಹ ಭಗವಂತನ ಸ್ಮರಣೆಯ ನಿಮಗೆ ಉಂಟಾಗುತ್ತೆ ಅದಿನ್ನು ಅಮ ಈಗ ಉಲ್ಟಾಗಿದೆ ಈ ಈಗ ಈಗ ಎಲ್ಗೆ ಆಸಕ್ತಿ ಬರೋ ಅಲ್ಲಿ ಉಲ್ಟ ಆಗಿಲ್ಲ ಏನು ಉಲ್ಟ ಅಂದ್ರೆ ಭಗವಂತನ ದೇವಸ್ಥಾನಕ್ಕೆ ಹೋಗಿ ಏನಾದ್ರೂ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಲೌಕಿಕ ಬಾಧ್ಯ ನೆನಪಾಗಬಿಡುತ್ತೆ ಭಗವಂತನ ಮುಂದೆ ಇಟ್ಟಂತ ದೀಪ ನೋಡಿದ್ರೆ ಹ ನಮ್ಮನೆಯಲ್ಲಿ ಆ ದೀಪ ಮುಂದೆ ಕಳುವಾಯ್ತಲ್ಲ ಹೇಗೆ ನೋಡಿ ಸ್ಮರಣೆ ಕೆಲಸ ಮಾಡಿ ಭಗವಂತನ ಮುಂದೆ ಇಟ್ಟಂತಹ ದೀಪ ಆಸಕ್ತಿ ಇಲ್ಲದಂತಹ ಮನಸ್ಸು ಯಾವಾಗ ಗ್ರಾಸ್ ಮಾಡ್ತೋ ಹೇಗೆ ಕೆಲಸ ಮಾಡ್ತ ಆದರೆ ಅದೇ ಕೇವಲ ಭಗವಂತನ ಗುಣಮಾತ್ನಗಳಲ್ಲಿ ರೂಪಗಳಲ್ಲಿ ಅವನ ಪೂಜೆಯಲ್ಲಿ ಆಸಕ್ತವಾದಂತಹ ಮನಸ್ಸು ಏನು ಲೌಕಿಕವಾದದನ್ನ ನೋಡಿದ್ರೂ ಕೂಡ ಅದಕ್ಕೆ ಎಲ್ಪಾಗದು ಆ ಪರಮಾತ್ಮ ಒಂದೇ ಪರಮಾತ್ಮವಂತೂ ಒಂದೇ ಅಲ್ಲಿಗೆ ಲೈನ್ಗೆ ಬಂತು ಹೋಗ್ತ ಬದುಕ್ ಬಂತು ಅಂತ ಆ ಮನಸ್ಸು ಬದುಕಿಕೊಂತು ನಿಮ್ಮನ್ನು ಬದುಕಿಸಿತು ಅಂತ ಅರ್ಥ ಬದುಕಿಸಿಕೊ ಅಂದ್ರೆ ಏನ್ ಸ್ವಾಮಿ ನಾವಿನ್ನ ಸತ್ತೇ ಇರೋದಲ್ಲ ಉತ್ತರಾಡ್ತಾ ಇದ್ದೀವಲ್ಲ ಅಂತ ಹೇಳ್ಬೋದು ಅದು ಉತ್ತರಾಡಲ್ಲ ಅದು ಸುಮ್ಮನೆ ಪ್ರಾಣವಾಯು ಮೇಲೆ ಕೆಳಗೆ ಹೋಗ್ತಾ ಇದೆ ಅಷ್ಟೇ ಬದು ಬದುಕಿರೋದು ಅಂದ್ರೆ ಆ ಭಗವಂತ ನನ್ನ ಹೃದಯದಲ್ಲಿ ವಾಸವಾಗಿರೋದಕ್ಕೆ ಬದುಕಿರೋದು ಅಂತ ಹೇಳ್ತಾರೆ ಮನುಷ್ಯ ಜೀವನದಲ್ಲಿ ಆಗ ಆ ಸ್ಮರಣೆ ಇತ್ತು ಅಂತ ಹೇಳಿದ್ರೆ ಹೊರಗಡೆ ನೀವು ಯಾವ ಲೌಕಿಕ ಕೆಲಸ ಮಾಡ್ತಾ ಇದ್ರು ಕೂಡ ಆ ಕೆಲಸಕ್ಕೊಂಶ ಹೋಗಿ ಬರುತ್ತೆ ನಿಮ್ಮ ಕೆಲಸ ಮಾಡ್ತಾ ಇರ್ತೀರಲ್ಲ ಆ ಕೆಲಸ ಬೇರೆ ನಿಮ್ಮ ಸ್ಮರಣೆ ಬೇರೆ ಎಲ್ಲ ನೋಡ್ತಾ ಇರೋದು ಗೊತ್ತಾಗುತ್ತೆ ಇವನ್ ಒಳಗಡೆ ಏನೋ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂತ ದಕ್ಷತೆ ಬರ್ತದೆ ಅಲ್ಲಿ ಕೆಲಸಕ್ಕೆ ಎಫಿಶಿಯೆನ್ಸಿ ದಕ್ಷತೆ ಅವನು ಯೂಸ್ಲೆಸ್ ಕೆಲವು ಆಗುದಿಲ್ಲ ಎಂದು ನಾನು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದೆ ನನ್ನ ಕೆಲಸದಲ್ಲಿ ಏನೋ ವ್ಯತ್ಯಾಸವಾಗ್ತಾ ಇದೆ ನಾನು ಯೂಸ್ಲೆಸ್ ಅಂತ ಸಮಾಜದ ಕರ್ಕೊಡದೆ ಯಾರ್ಯಾರೂ ಹೇಳದಲ್ಲ ಯಾರು ಭೂಮಣ್ಣ ಸೋಮಣ್ಣ ಎಕ್ತದಲ್ಲಿ ಇರ್ತಾನಲ್ಲ ಅವನು ಹೇಳಿದ್ರೆ ಇದಲ್ಲ ಶಿಷ್ಯರು ಯಾರಿಗೆ ಸ್ವಲ್ಪವಾದ ತಲೆ ನೆಟ್ಟಿಗೆ ಇದೆಯೋ ಅವ್ರು ಹೇಳ್ತಾರ ನಿಮಗೆ ಅಹ್ ನೋಡಿ ಎಷ್ಟು ಅದ್ಭುತವಾಗಿ ಅವ್ರು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅವರಿಗೆ ಕೇವಲ ನಿಮ್ಮ ಲೌಕಿಕ ಆ ದಕ್ಷತೆ ಮಾತ್ರ ಗೊತ್ತಾಗ್ತದೆ ಆದರೆ ಒಳಗಡೆ ಭಾವ ಇದೆಯಲ್ಲ ಅದು ನೋಡಕ್ಕಾಗೋದಿಲ್ಲ ಆದರೆ ಆ ದಕ್ಷತೆ ಆ ಪರಿಪೂರ್ಣತೆ ಆ ಪ್ರೇಮ ಆ ಕೆಲಸದಲ್ಲಿ ಎಲ್ಲ ಕೂಡ ಅಲ್ಲಿಂದ ಆಗ್ತಾ ಇರುತ್ತೆ ಅಲ್ಲಿಂದ ಆಗ್ತಾ ಇರುತ್ತೆ ಅಲ್ಲಿಂದ ಆಗ್ತಾ ಇರುತ್ತೆ ಹೀಗೆ ಅದು ಎರಡು ಮುಖವಾಗಿ ಕೆಲಸ ಮಾಡ್ತಾರೆ ಒಂದು ನಿಮಗೆ ಪರಮ ಶಾಂತಿಯನ್ನು ನೀಡುವುದರೊಂದಿಗೆ ಆ ಸ್ಮರಣೆ ಸ್ಮರಣಾಸಕ್ತಿ ನಿಮ್ಮ ಲೌಕಿಕ ಕಾರ್ಯ ಈ ಕೆಲಸ ಕಾರ್ಯಗಳನ್ನು ಕೂಡ ನಿಮ್ಮ ಹೆಚ್ಚಿನ ಪ್ರಯತ್ನವಿಲ್ಲದೆ ಪರಿಪೂರ್ಣ ರೂಪವಾಗಿ ದಕ್ಷತೆಯಿಂದ ಮಾಡುವಂತಹ ಸಾಮರ್ಥ್ಯವನ್ನು ನೀವು ಇದು ಆ ಸ್ಮರಣಾಶಕ್ತಿಯ ಎರಡು ವಿಧದ ಕೆಲಸ ಈ ಸ್ಮರಣಾಶಕ್ತಿಯನ್ನ ನಾವು ಇದು ನೋಡ್ಕೋಬೇಕಂದ್ರೆ ಆ ಪ್ರಹ್ಲಾದ ಪ್ರಹ್ಲಾದ ತಾಯಿಯ ಗರ್ಭದಲ್ಲಿ ಇರುವಂತಹ ಶಿಶು ಪ್ರಹ್ಲಾದ ಇನ್ನು ಪ್ರಹ್ಲಾದ ಅಂತ ಹೇಳಿದ್ರು ಕೂಡ ಅದಕ್ಕೆ ಬಂದಿರಲಿಲ್ಲ ಆಗಲೇ ಸ್ಮರಣೆಯನ್ನು ಬೆಳೆಸ್ಕೊಂಡಿದ್ದ ಯಾರು ಗುರುಗಳು ಇದೇ ನಾರು ಭಕ್ತಿ ಸೂತ್ರಗಳ ಪ್ರವರ್ತಕರು ಇದೇ ನಾರು ಅಂದ್ರೆ ಗುರುಗಳು ಹಾಕ್ಬಿಟ್ಟು ವಿಷ ಅಲ್ಲಿ ಹಿರಣ್ಯ ಕಸುಪುವಿನ ಹಿರಣ್ಯ ಕಶುಪುವನ್ನು ಕೊಲ್ಲುವಂತಹ ವಿಷವನ್ನ ಅವನ ಪತ್ನಿಯ ಗರ್ಭದಲ್ಲೇ ಹಾಕಬೇಕ ಎರಡು ಕೆಲಸ ಆಯ್ತಲ್ಲ ಒಂದು ಹಿರಣ್ಯ ಕಶುಪುವನ್ನು ಮುಗಿಸುವಂತಹ ಕೆಲಸ ಪ್ರಹ್ಲಾದ್ ಇವಂತಲ್ಲಿ ಹರಿನಾಮ ಹೇಳ್ಕೊಟ್ಬಿಟ್ರೆ ಮುಗಿದೋಯ್ತಲ್ಲ ಅಲ್ಲಿ ತಂದೆ ಮಗನಿಗೆ ವೈರ್ಯ ಬಂತು ಅಂದ್ರೆ ಇಲ್ಲಿ ಮಹಾ ಭತ್ತ ನೀನು ಹೇಗಾದರೂ ಪರಮಾತ್ಮ ಹೇಳ್ಕೊಂಡು ಬಂದು ಮುಗಿಸ್ತಾನೆ ಅಂತ ಒಂದು ಎರಡನೆಯದಾಗಿ ಅತ್ಯಂತ ನೀಚ ಜಾತಿಯಾದಂತಹ ರಾಕ್ಷಸ ಜಾತಿಯಲ್ಲೂ ಕೂಡ ಎಂತಹ ಉನ್ನತ ಎಂತಹ ಉತ್ತಮ ಜಾತಿ ಅಂತ ನಾವು ಮನುಷ್ಯ ವರ್ಗದಲ್ಲಿ ಹೇಳ್ತೇವಿಯೋ ಅಂಥವ್ರು ಕೂಡ ತಲೆ ತಗ್ಗಿಸುವಂತಹ ಇಂಥ ಮಹಾತ್ಮರು ಇಲ್ಲೂ ಕೂಡ ಇದ್ದಾರೆ ಅಂತ ತೋರಿಸ್ಲಿಕ್ಕೆ ಲೋಕದಲ್ಲಿ ಎಲ್ಲೂ ಕೂಡ ಅವರ ಇದನ್ನ ಅಭಾವ ಭಕ್ತರ ಅಭಾವ ಇನ್ನೂ ಇಲ್ಲ ಅಂತ ತೋರಿಸಲಿಕ್ಕೆ ಅಲ್ಲಿ ಇದು ಎರಡನೇದು ನಾರದು ನಾರದರು ಯಾವ ಪ್ರಶ್ನೆ ಮಾಡುವುದು ಏಕಮುಖವಾಗಿ ಮಾಡುವುದಿಲ್ಲ ಅವ್ರು ಮಾಡಿದ್ರೆ ಹತ್ತು ಹದಿನೈದು ಇದಿರುತ್ತದೆ ಆ್ಯಂಗ್ಲನ್ಸ್ ಅಂತ ಇರುತ್ತದೆ ಹತ್ತು ಹದಿನೈದು ಆ್ಯಂಗ್ಲ್ಸ್ ನನಗೆ ಗೊತ್ತಾಗೋದು ಯಾವಾಗ ಅಂದ್ರೆ ಕ್ಲೈಮ್ಯಾಕ್ಸಿಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅಲ್ಲಿ ತಂಕ ಗೊತ್ತಾಗಲ್ಲ ಯಾಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಮಗೆ ಆ ಇಡೀ ಕಥೆಯನ್ನ ಆ ಇಡೀ ಇದನ್ನ ಓದ್ದಾಗ ಗೊತ್ತಾಗುತ್ತೆ ಆಹಾ ಎಷ್ಟು ತಲೆ ಉಪಯೋಗಿಸಿದ್ದಾರೆ ಇಷ್ಟು ತಲೆ ಹೂಪಿಸಿದ್ದಾರೆ ಅಂತಹ ದೇವರ್ಷಿ ನಾರದರ ಶಿಷ್ಯ ಪ್ರಹ್ಲಾದ ಹಾಗೆ ಇನ್ನೊಬ್ಬ ಶಿಷ್ಯ ಧ್ರುವ ಒಬ್ಬ ಶಿಷ್ಯ ಪ್ರಹ್ಲಾದ ಇನ್ನೊಬ್ಬ ಸ್ವಲ್ಪ ಲೌಕಿಕ ಅವನ ಪಾಪ ಏನು ಮಾಡೋದು ಅವನಗೂ ಕೂಡ ನಿತ್ಯವಾದಂತೂ ಸಿಕ್ತಲ್ಲ ಅದರ ಜೊತೆ ಕೂಡ ಸಿಕ್ತು ಧ್ರುವ ಅವನ ಹೆಸರೇ ಎಲ್ಲ ಕಡೆ ಓಡಾಡ್ತಾ ಧ್ರುವ ಅವನ ಇಟ್ಕೊಂಡೇ ಬೇರೆ ಎಲ್ಲ ದಿಕ್ಕುಗಳನ್ನು ನೋಡ್ತಾರೆ ಹಾಗೆ ಕನಕ ಸನಕ ಮುನಿ ಸನ ಸನಕ ಸನತ್ ಕುಮಾರ ಸನಂದನ ಸನ ಸುಜಾತ ಇದರಲ್ಲಿ ಸನಕ ಈ ಸನಕ ಮಹರ್ಷಿಗಳು ಕೂಡ ಆ ಸ್ಮರಣಾಸಕ್ತಿ ಯಾವಾಗಲೂ ಕೂಡ ಭಗವಂತನ ಗುಣ ಮಹರ್ಷಿಯನ್ನು ಸ್ಮರಣೆ ಮಾಡುವಂತಹ ಆಸಕ್ತಿ ನಂತರ ಬರ್ತಕ್ಕಂಥದ್ದು ದಾಸ್ತಿಯಾಸಕ್ತಿ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ ಆ ಭಗವಂತನ ನಮ್ಮ ಪ್ರೀತಿ ಪಾತ್ರರಾದವರನ್ನ ಆ ಪ್ರೀತಿಯನ್ನ ಅವನು ಎಷ್ಟು ನಮ್ಮ ಪ್ರೀ ನಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಹರಿಸ್ತಾ ಇದ್ದಾನಲ್ಲ ಆ ಪ್ರೀತಿಗೆ ಬದಲಾಗಿ ನಾನು ಏನ್ಕೊಳ್ಲಿಕ್ಕೆ ಸಾಧ್ಯ ಕೇಳುತ್ತೆ ಮನಸ್ಸು ಏನ್ಕೊಳ್ಲಿಕ್ಕೆ ಸಾಧ್ಯ ಅವನ್ ದಾಖ್ಯ ಮಾಡೋಣ ಅವನ ಸೇವೆ ಮಾಡೋಣ ಈ ಸೇವೆ ಅಂತಕ್ಕಂಥದ್ದು ಆಕಾರವಾಗಬೇಕಾದ್ರೆ ಈ ಸೇವೆ ಅಂತಕ್ಕಂಥದ್ದು ನಿಜವಾಗಿಯೂ ಆಗಬೇಕಾದ್ರೆ ಒಳಗಡೆ ಪ್ರೀತಿ ಇರಬೇಕು ಎಂದ್ರೆ ಅವರ ಎರಡನೇ ದಿನಲ್ಲಿ ಆ ಸೇವಕ ಯಾವ ಗೊತ್ತಾಗಲ್ಲ ಅಥವಾ ದಾಸ ಯಾರು ಅಂತಾಗ ನಿಜವಾದ ಪ್ರೀತಿ ಇದೆಯೋ ಇಲ್ವೋ ಅಂತ ಇಲ್ಲಾಂದ್ರೆ ದಾಸ್ಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಿಜವಾದ ದಾಸ್ಯ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ಇರಬೇಕು ಆ ಮಾಲೀಕನಲ್ಲಿ ಆ ಪ್ರೀತಿ ಹೃದಯದಲ್ಲಿ ಜಾಗೃತವಾಗಬೇಕಾದ್ರೆ ಆಸಕ್ತಿ ಇರಬೇಕಲ್ಲ ಒಳಗಡೆ ಫಸ್ಟ್ ಆಸಕ್ತಿ ಇಂಟ್ರೆಸ್ಟ್ ಆ ಹನುಮಂತನಲ್ಲಿ ಇರತಕ್ಕಂತಹ ಆಸಕ್ತಿ ಎಂತಹ ಆಸಕ್ತಿ ತನ್ನ ತನವನ್ನೂ ಕೂಡ ಆತ ಮರ್ತು ಬಿಟ್ಟ ತನ್ನತನವನ್ನೂ ಕೂಡ ಆತ ಮರೆತು ಬಿಟ್ಟ ಇದರಲ್ಲಿ ಇನ್ನೊಂದು ತಮಾಷೆ ಏನು ಅಂತ ಹೇಳಿದ್ರೆ ಈ ಎಲ್ಲ ಹನ್ನೊಂದು ವಿಧದ ಆಸಕ್ತಿಗಳಿದೆಯಲ್ಲ ಇದರಲ್ಲಿ ಕೇವಲ ಒಬ್ಬೊಬ್ರು ಒಂದೊಂದು ಅಂತಲ್ಲ ಕೆಲವರು ಇದರಲ್ಲಿ ಒಂದು ಅಥವಾ ಹಲವು ವಿಧದ ಆಸಕ್ತಿಯನ್ನು ಕೂಡ ತಮ್ಮ ಜೀವನದಲ್ಲಿ ತೋರ್ಪಡಿಸಿದ್ದಾರೆ ಇದೇ ಹನುಮಂತ ಗುಣಮಾಹಾತ್ಮ್ಯಾಸಕ್ತಿಯನ್ನು ಹೊಂದಿದ್ದ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವನಿಗೆ ರೂಪಾಸಕ್ತಿಯೂ ಇರಲಿಲ್ಲ ಹೇಗಪ್ಪ ಏನು ಸ್ವಾಮಿ ಇದೇನು ಈಗ ಹೇಳ್ತಾ ಇದ್ದೀನಲ್ಲ ಅಂದರೆ ನಿಮಗೆ ವಾಲ್ಮೀಕಿ ರಾಮ ಓದಿದ್ರೆ ಗೊತ್ತಾಗುತ್ತೆ ನಾನು ಹೇಳ್ತಾ ಇದ್ದರೆ ಸ್ಕೂಲ್ ಲೋಕಸ್ತೀವೋ ಅಂತ ರಾಮ ವೈಕುಂಠಕ್ಕೆ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಹನುಮಂತನ ಕೇಳ್ತಾನೆ ನೀನು ಇರೋ ಇಲ್ಲೇ ಇರೋ ನೀನು ಬರಬೋಣ ಜೊತೆಗೆ ಆಗ ಹನುಮಂತ ಹೇಳ್ತಾನೆ ಅವನಿಗಷ್ಟು ಕಾನ್ಫಿಡೆನ್ಸು ರಾಮನನ್ನು ನಾನು ಸತತವಾಗಿ ನೋಡಿಲ್ಲಕ್ಕೂ ಪರವಾಗಿಲ್ಲ ನನಗೇನಂತೆ ರಾಮನ ರೂಪ ಕಾಣಲಿಲ್ಲ ಆದ್ರೆ ಎಲ್ಲಿಯ ಸೂರ್ಯ ಚಂದ್ರ ಇದ್ದಾರೋ ಎಲ್ಲಿಯ ಈ ಭೂಮಿ ಇದೆಯೋ ಅಲ್ಲಿಯ ಕೂಡ ರಾಮನ ಗುಣಮಾಹಾತ್ಮವನ್ನು ನಾನು ಹೇಳ್ತಾ ಇರಬೇಕು ಹೇಳ್ತಾ ಇರಬೇಕು ಇದೇ ಭೂಮಿಯಲ್ಲಿರಬೇಕು ಅವನ ಮೊದಲೇ ಚಿರಂಜೀವಿ ಹೇಗಿರೋಲ್ಲಪ್ಪ ಈ ದರಿದ್ರ ಭೂಮಿಯಲ್ಲಿ ಸತ್ತು ಅಂತ ನಮಗಿಬಿಡುತ್ತೆ ಅನಿಸಿದೆ ಆದರೆ ಆಸಕ್ತಿ ಆಗಿರೋದು ಗೊತ್ತಾಗ ಇದು ಏನು ಅಂತ ಇದು ಈ ಸಾಧಕ ಇದಾನೆ ಅವನು ಯೂಸ್ಲೆಸ್ ಬೇನು ಅಂತ ನಾನು ಹೇಳೋದು ಈ ಸಾಧಕ ಈ ಸಾಧಕನಾದರೆ ಗೊತ್ತಾಗ ಮೈಂಡ್ ಏನು ಅಂತ ಎಷ್ಟು ಕಷ್ಟ ಸಾಧಕ ಅಂತ ಹೇಳಿದ್ರೆ ಯಾಕೆ ಅಂದರೆ ಇಟ್ಲಾಗೆ ಸಿದ್ಧಿಯೂ ಆಗಿರೋದಿಲ್ಲ ಇತ್ಲಾಗೆ ಪ್ರಪಂಚವೂ ಇಷ್ಟವಾಗಲಿಲ್ಲ ಇತ್ಲಾ ಕಡೆ ಬಿಟ್ಟುಬಿಟ್ಟಿರ್ತಾನೆ ಇತ್ಲಾ ಏನು ವಿಲವಿದ ವಿಲವಿಲ್ಲ ಒದ್ದಾಟ ಆದ್ರೆ ಅದು ಅವನಿಗೆ ಮಾತ್ರ ಒಂದಾಗುತ್ತೆ ನಿಮಗೆ ಮಾತ್ರ ಗೊತ್ತಾಗುತ್ತೆ ಇದು ಏನು ಅಂತ ಹಾಗೆ ಇಲ್ಲಿ ಆ ಹನುಮಂತ ಹೇಗಿರೋದಪ್ಪ ಇಲ್ಲಿ ತನಕ ಆ ರಾಮನ ದಿವ್ಯವಾದಂತಹ ಲೀಲಿಯನ್ನು ನೋಡಿ ಈಗ ಪಲ್ಲ ಬಂದ್ರೆ ಇದು ವಾನರ್ರೆ ಇರೋದಿಲ್ಲ ಈಗ ರಾಮ ಹೋದ್ಮೇಲೆ ನೀನೇನಿರೀ ರಾಮನೇ ಹೋದ್ಮೇಲೆ ಆ ಚಿಂತಾಮಣಿ ಹೋದ್ಮೇಲೆ ಇನ್ನೆಲ್ಲ ವಾನರೇ ಅಂದ್ಕಂಡೆ ಇರೋದರ ಪಕ್ಕ ಇವರು ಇದ್ದರೆ ಹೇಗಿರೋದಪ್ಪ ಇವರಿಗೆ ಹಗಲು ಇವರು ಬರೀ ತಿನ್ನೋದೇ ಚಿಂತೆ ಮರದ ಮೇಲೆ ಯಾವ ಮರ ಹಾಕ್ತೋದು ಅದೇ ಚಿಂತೆ ಅಂತಹ ಒಂದು ಚಿಂತನೆ ಹನುಮಂತ ಏನು ಹೇಳ್ತಾನೆ ಭಗವಂತನ ಗುಣಮಾಹಾತ್ಮ್ಯ ಅದಿದ್ರೆ ಸಾಕು ನನಗೆ ಹಿಂಗೆಲ್ಲವನ್ನೂ ಮರದ ಕೊಡ್ತೇನೆ ನಾನು ಅದಿದೆಯ ಸಾಕು ಹೇ ರಾಮ ನಿನಗೆ ನಾನು ಪ್ರಾಮಿಸ್ ಮಾಡ್ತೇನೆ ನಾನು ನೀನು ಹೋದರೂ ಕೂಡ ನಾನು ನಿನ್ನಿಂದ ಕೊಡಬೋದಿಲ್ಲ ನಾನು ಇಲ್ಲೇ ಇರ್ತೇನೆ ಸ್ಥಾಯಿಯಾಗಿ ನೆಲೆ ನಿಂತೇನೆ ಎಲ್ಲೆಲ್ಲಿ ರಾಮನಾಮದ ಮಹಿಮೆ ಗುಣಗಾನ ಇರ್ತದೆಯೋ ಅದೆಲ್ಲವೂ ಕೂಡ ನಾನು ಪ್ರತ್ಯಕ್ಷವಾಗಿ ಅಲ್ಲೇ ಇರ್ತೇನೆ ಸ್ವಾಮಿ ಬ್ರಹ್ಮಾಂದ್ರಿಗೆ ಅನುಭವ ಆಗಿರುತ್ತೆ ತುಳಸಿದಾಸರಿಗೆ ಅನುಭವ ಆಗಿದೆ ಹನುಮಂತನವರ ಅನುಭವ ಈಗಲೂ ನಿಜ ಇಂತಹ ಕಲಿಯುಗದಲ್ಲೂ ನಿಜ ಹಾಗೆ ಆ ಹನುಮಾನ್ ದಾಸ್ಯ ಸಖಿ ದಾಸ್ಯ ಆ ಹನುಮಂತನ ದಾಸ್ಯಕ್ಕೆ ಸಾಕಿ ಏನು ಮಾಡಿಯೂ ಕೂಡ ಇಷ್ಟನ ಮಾಡಿಯೂ ಕೂಡ ಅವನು ಎಲೆಮರಿಯ ಕಾಯುತ್ತಿದ್ದಲ್ಲ ಅದು ನಿಜವಾದ ದಾಖಲೆ ಅಂದ್ರೆ ನಾನು ಮಾಡಿದೆ ನಾನು ನೋಡಿಯ ಇಷ್ಟಲ್ಲ ಎಷ್ಟು ಪರ್ವತ ಇದು ಮಾಡಿದೆ ಎಷ್ಟು ರಾಕ್ಷಸನ್ನು ಕೊಂದೆ ನಾನೇನಾನು ಅವ್ರು ಹೋಗ್ರೆ ಚೂಡಾವಣಿ ತರದೆ ಅವನಿಗೆ ರಾಮನಿಗೆ ಸೇವೆ ಸಿಕ್ಕಿದ್ದೇನಯ್ಯಾ ಅಂತ ತಪ್ಪಿತಪ್ಪಿ ಅಂತ ಮಂಥಲ್ಲೂ ಕೂಡ ಹೇಳಿದೆ ನಾವು ಇನ್ನೊಬ್ಬರಲ್ಲ ಮುಂದೆ ಇಲ್ಲ ಕೂಡ ಹೇಳಿದೆ ಅದು ಅಲ್ಲೇ ರಾಮನ ಮುಂದೆ ಹೇಳ್ತೇನು ರಾವಣನ ಮುಂದೆ ಅಲ್ಲಿ ಪ್ರತಾಪ ಕುಚ್ಕೋಬೋದಿತ್ತಲ್ಲ ಅವರೆಲ್ಲರಿಗೂ ಭಯ ಆಗ್ಬಿಡಿತ್ತು ಎಂತ ಈ ಕಪಿಯಪ್ಪ ಎಂತಹ ಶೂರ ವೀರ ಅಂತ ಆಗ ಹೇಳ್ತಾನೆ ಏನು ನಾನೇನು ಇಲ್ಲ ಇಲ್ಲಿ ಅಸಾಧಾರ ಸಾಧಾರಣಾದಂತಹ ನನ್ನಂತ ಒಬ್ಬ ಸಾಮಾನ್ಯ ನಾನು ಆ ಒಂದು ಮಹಾಸಾಗರ ವೀರರು ಅಂತಹ ಶೂರರು ಮಹಾರಥಿಗಳು ಎಲ್ಲ ಇದ್ದಾರೆ ಆಮೇಲೆ ರಾಮ ಮಹಾಶೂರ ನನಗಿಂತೂ ಹತ್ತು ಹಲವು ಪಟ್ಟು ಶೂರರು ಇನ್ನು ಇದ್ದಾರೆ ಎಲ್ಲಿ ಆ ಕಪಿ ಸೈನ್ಯದಲ್ಲಿ ನೋಡು ಹೇ ರಾವಣ ಕೇವಲ ಇಂತಹ ಸಣ್ಣ ಕಪಿ ಯಾವುದಕ್ಕೂ ಕೆಲ್ಸಕ್ಕೆ ಬಾರ್ದಂತಹ ಈ ಕಪಿ ಇವನೇ ಇಷ್ಟು ಇಲ್ಲಿ ಕಿತಾಪತಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಧ್ವಂಸ ಮಾಡಿದ್ದಾನೆ ಅಂತ ಹೇಳಿದ್ರೆ ಇನ್ನು ನೆನ್ಪಿಟ್ಕೋ ಇಡೀ ಸೈನ್ಯ ಬಂದ್ರೆ ನೀನು ಎಲ್ಲಿರ್ತೀಯಾ ಅಂತ ಒಂದು ವಾರ್ನಿಂಗ್ ಕೊಡ್ತಾ ಅಲ್ಲಿ ನೋಡಿ ಎಂತಹ ಒಂದು ನಮ್ರತೆ ಆ ದಾಸ್ಯದಲ್ಲಿ ನಮ್ರತೆ ಹಿಂದೆ ಹೋದ್ರೆ ಅದು ತೋರಿಸುತ್ತೆ ಆಸಕ್ತಿಯಿಂದ ದಾಸ್ಯ ಅಲ್ಲಿ ನಮ್ರತೆ ಕಾಣಿಸ್ತೀವಿ ಹಿಂದೆ ಹೋದ್ರೆ ಹೌದು ಹೌದು ಹೌದು ಅಂತಂದ್ರೆ ಅಲ್ಲಿ ದಾಸ್ಯ ಆಗಲಿಲ್ಲ ಈ ಒಂದೇ ಗುಣಗಾನ ಆ ಭಗವಂತನ ಗುಣವಾದ ಗುಣಗಾನ ಅಲ್ಲ ಈ ಒಂದೇ ಮಹಾತ್ಮಿ ಒಂದೇ ಗುಣಗಾನ ಅಂತಹ ಗುಣಮಂತ ಅಕ್ರೂರ ಅಕ್ರೂರ ಕೃಷ್ಣ ಪರಮಾತ್ಮನ ಗುಣವನ್ನೇ ದಾಸ್ಯವನ್ನೇ ಬಯಸ್ತಕ್ಕಂತಹ ಅಕ್ರೂರ ವಿದುರ ವಿಧುರ ದಾಸ್ಯ ನಿಜವಾಗಿಯೂ ದಾಸ್ತಿ ಪುತ್ರನೇ ಪಾಪ ಆದ್ರೆ ಅವನೊಂದೇನು ದೀನತೆ ಇರಲಿಲ್ಲ ನಮ್ಮ ದಾಸ್ತಿ ಪುತ್ರ ಯಾಕೆ ಅಂದ್ರೆ ಅವನ ಸ್ವಯಂ ಯಮನ ಅಂಶ ಧರ್ಮದ ಅಂಶ ನಾವು ಗೊತ್ತಿತ್ತು ದೇಹ ಇಷ್ಟಿದ್ರು ಅಷ್ಟೇನೆ ಇದಕ್ಕೇನಿದೆ ಜಾತಿ ಇದಕ್ಕೇನಿದೆ ರೂಪ ಇದಕ್ಕೇನಿದೆ ಹೆಸರು ಇರೋ ತತ್ವ ಅಲ್ಲ ಅದು ಅಂತಹ ವಿಗುರ ಆ ಪರಮಾತ್ಮ ದಾಸ್ಯ ಮಾಡಿಟ್ಟು ಓಡ್ ಬಂದ ಬಾಬಾ ನನ್ನ ಮನೆಗೆ ಅಂತ ಆ ಪರಮಾತ್ಮ ಇಂಥ ದುರಂಕಾರಿಯ ಮನೆಗೆ ಅವನು ಮನೆಗೆ ಹೋಗ್ತಾ ವಿಧುರ ಅದು ದಾಸ್ಯಾಸಕ್ತಿ ನಂತರ ಬರ್ತಕ್ಕಂಥದ್ದು ಸಖ್ಯಾಸಕ್ತಿ ಈ ಸಖ್ಯಾಸಕ್ತಿ ಅಂದ್ರೆ ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಪೂರ್ಣಮದಕ್ಕೂರ್ಣಮಿದ ಪೂರ್ಣಾತೂರ್ಣಮು ದೇ ಓತ್ಯಪೂರ್ಣಮದಾಯ ಪೂರ್ಣಮೇವ್ಯೆ ಓ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸತ್ತು ಶ್ರೀಕೃಷ್ಣಾರ್ಪಣವತ್ತು ನಾವು ಹೋಗುವುದಕ್ಕಿಂತ ಮುಂಚೆ